ಸೀತೆ ಪ್ರಿಯಕಾಂತೇ ನಿನ್ನ ನಗಲಿ ನಾನೊಬ್ಬನೇ ಈ ಕಾಡಿನಲ್ಲಿ ವನಚಾರಿಯಾಗಿ ಪಿತೃವಾಕ್ಯ ಪರಿಪಾಲನಗಾಗಿ ಬಂದವ ನಿನ್ನ ಪ್ರೇಮ ನಿನ್ನ ತ್ಯಾಗ ನಿನ್ನ ಬಲಿದಾನಗಳನ್ನ ಮತ್ತೆ ಮತ್ತೆ ಚಿಂತಿಸ್ತಾ ಇರತಕ್ಕಂಥ ನಾನೀಗ ಆಧಾರಹೀನಂತ ಅದನ್ನಲ್ಲ ಮುಂತಾಗಿ ಸಾಮಾನ್ಯರಂತೆ ಅಳುತ್ತಿರುವ ತನ್ನ ಧೈರ್ಯ ತುಂಬ ಲಕ್ಷ್ಮಣ ಪ್ರಭೋ ಧೀರಮತಿಯಲ್ಲವೇನೇನು ಜಗನ್ಮಾತೆಯಲ್ಲಿ ಅಡಗಿದ್ರೂ ಕೂಡ ಆಕೆಯನ್ನು ಹುಡುಕೊಂಡು ಬರುವ ಸಾಮರ್ಥ್ಯ ನನಗಿದೆ ನಿನ್ನ ಅನುಗ್ರಹದಿಂದ ಚಿಂತಿಸಬೇಡ ಅಂಬಾಗ ದೂರದಿಂದ ರಾಮಾ ರಾಮಾ, ರಾಮ ಆ ನರಳುವಿಕೆ ಜೊತೆಯಲ್ಲಿ ರಾಮನಾಮದ ದಿವ್ಯವಾಗಿರತಕ್ಕಂಥ ರಾಮಗಾನ ಅದು ಕೆಡಿಸ್ತಾ ಇದೆ ಅಚ್ಚರಿಯಿಂದ ಧಾವಿಸಿ ಬಂದು ಹತ್ತಿರ ನೋಡ್ತಾ ಇದ್ದಾರೆ ನಭ ಕುಪ್ಪರಿಸಿದಂಗ್ರಿಯ ಎರಡೂ ಕಾಲ ಮೇಲೆ ಕೆತ್ತಲ್ಪಟ್ಟಂಥ ಚಂಚುವನ್ನು ಆಗಮ್ಮೆ ಈಗಮ್ಮೆ ತೆರೆದು ರಾಮ ರಾಮ ಅನ್ನತಕ್ಕಂಥ ಜಠಾಯುವನ್ನು ನೋಡ್ತಾರಂತೆ ಓಡಿ ಬಂದು ಬಿಗಿದಪ್ಪಿ ಓ ತಂದೆಯೇ ಜಠಾಯು ಇದೇ ದುಸ್ಥಿತಿ ಅರೆ ಮುಗಿದ ಲೋಚನದ ಅರ್ಧವರ್ಧ ಕಣ್ಣು ಮುಚ್ಚಲ್ಪಟ್ಟಿತ್ತು ರಾಮಸ್ಪರ್ಶವಾದ ಅಕ್ಷಣ ಅಮೃತಸಿಂಚನವಾದಂತಾಯಿತು ಮೆಲ್ಲ ಕಣ್ಣು ತೆರೆಯುತ್ತಾನೆ ರಘುರಾಮಚಂದ್ರನನ್ನು ಕಂಡು ಸೀತಾಪಹಾರದ ವೃತ್ತಾಂತವನ್ನು ತಿಳಿಯಪಡಿಸುತ್ತಾನ ನನ್ನ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ ಪ್ರಭು ಆಪತ್ಕಾಲ ಬಂದು ನೆರವಾಗ್ತೇನೆ ಅಂತ ನಿಮಗೆ ಮಾತು ಕೊಟ್ಟಿದ್ದೆ ಹೇ ಸತ್ಯ ಪರಾಕ್ರಮೀ ರಾಮ ನನ್ನಿಂದ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ ರಾವಣನ ವಂಚನೆಗೆ ಬಲಿಯಾಗಿ ಪಕ್ಷಾಘಾತನಾಗಿ ಇಲ್ಲಿ ಬಿದ್ದಿದ್ದೇನೆಂಬುದಾಗಿ ರಕ್ತವನ್ನು ಆಗೊಮ್ಮೆ ಈಗೊಮ್ಮೆ ಕಾರಿಕೊಳ್ಳತಕ್ಕಂಥ ಜಠಾಯವನ್ನು ನೋಡುತ್ತಾನು ಪರಮಾತ್ಮ ಪಕ್ಷಿ ವಾಹನ ಪರಮಾತ್ಮ ರಾಮ ಪಕ್ಷಿ ವಾಹನ ಪರಮಾತ್ಮ ಇಕ್ಷಿಷಿ ಧನು ವಿಹನ ಧರ್ಮತ್ ಇಕ್ಷಿ ಧನು ವಿಹನ ಧರ್ಮಾತ್ ಪಕ್ಷಿ ವಾಹನ ಪರಮಾತ್ ಪೋಪಕಾರಕ್ಕೆ ಪ್ರಾಣವ ತೇಜಿಸಿ ನೋಪಕಾರಕ್ಕೆ ಪ್ರಾಣವ ತೇಜಿಸಿ ನರಮೋ ಮೋಪಕಾರ ಗೈ ಪಕಾರ ಉಪಕಾರ ಪಕಾರ ಚರೀ ಗಿರ ಸುಖ ಚಿರಸುಖಿಯನು ರಾಮ ಚರಮ ಕ್ರಿಯೆಯ ತೇ ಗೈದ ಗಯೇಗ ಚರಮ ಕ್ರಿಯೆಯ ತೇ ಗೈದ ಗೈಗ ಪಕ್ಷಿ ವಾತ ಪರಮಾತ್ಮ ಪರಮಾತ್ಮ ಪರಮ ಮರಳಾಸನ್ನ ಸ್ಥಿತಿಲ್ಲಿದ್ದಂಥ ಪಕ್ಷಿಯನ್ನೆತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಂತೆ ಬಲ ತೊಡೆಯ ಮೇಲೆ ಅವನ ತಲೆ ಇರಿಸಿ ಬಾಯಿಗೆ ನೀರೆದು ಹೇ ಪಕ್ಷಿರಾಜ ಪರೋಪಕಾರಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂಥ ಪುಣ್ಯಾತ್ಮನಿ ಸೀತಾದೇವಿಯನ್ನು ಉಳಿಸಿಕೊಳ್ಬೇಕು ಅಂತ ಮಾಡಿದ ಪ್ರಯತ್ನ ವ್ಯರ್ಥ ಆದರೂ ನಿನ್ನ ಗುರಿ ಮುಖ್ಯವಾಗಿರತಕ್ಕಂಥದ್ದು ಪಕ್ಷಿರಾಜ ನಿನ್ನ ತಂದೆಗೆ ಗೆಳೆಯ ಅಂದ ಬಳಿಕ ನೀನು ನನ್ನ ತಂದೆಗೆ ಸಮಾನ ಎಂಬುದಾಗಿ ತೊಡೆಯನ್ನು ಮಲಗಿಸಿಕೊಳ್ತಾನೆ ರಾಮನ ಮಂಗಳ ಮೂರ್ತಿಯನ್ನು ನೋಡ್ತಾ ರಾಮ್ ರಾಮ್ ರಾಮ್ ರಾಮ್ ಹೀಗೊಂದು ಆ ಪಕ್ಷಿ ರಾಜ್ಯ ಠಾಯು ದೇಹತ್ಯಾಗ ಮಾಡ್ತಾನೆ ಏನು ಪುಣ್ಯ ಮಾಡಿದನು ತನ್ನ ಔರಸಪುತ್ರನ ಬಲ ತೊಡೆಯ ಮೇಲೆ ತಲೆಯಿಟ್ಟು ಯಾರು ಪ್ರಾಣ ಬಿಡುತ್ತಾನೋ ಅಂಥ ತಂದೆಗೆ ಮುಕ್ತಿ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ ದಶರಥನಿಗೂ ಕೂಡ ದೊರಕದೇ ಇರತಕ್ಕಂಥ ಭಾಗ್ಯ ಈ ಪಕ್ಷಿಗೆ ದೊರಕಿತು ಠಾಯಿವೆ ರಾಮನ ಅನುಗ್ರಹ ಯಾರ ಮೇಲೆ ಆಗುತ್ತದೋ ಅವನೇ ದೊಡ್ಡವನಾಗೋವ ಅವ ಮೆಚ್ಚಿದ್ರಾಯಿತು ಈ ಪಕ್ಷಿಯನ್ನು ಶಾಸ್ತ್ರಜ್ಞಾನವುಳ್ಳವನೇ ವೇದವಿದನೇ ತರ್ಕ ನ್ಯಾಯ ತಿಳಿದವನೇ ಇಲ್ಲವೇ ಇಲ್ಲ ನಿಷ್ಕಾಮವಾಗಿ ಪರೋಪಕಾರದ ಸೇವೆಯನ್ನು ಗೈದು ಅದನ್ನು ಭಗವಂತನಿಗೆ ಅರ್ಪಿಸಿರತಕ್ಕಂಥ ದೇವರದಕ್ಕೆ ಮೆಚ್ಚತಕ್ಕಂಥ ಪರಮಾತ್ಮ ಒಲಿದರಾಯಿತು ಮೆಚ್ಚಿದರಾಯಿತು ಶಾಸ್ತ್ರ ಗ್ರಂಥ ಜ್ಞಾನ ಎಲ್ಲ ಇರೋದು ಯಾಕೆ ಅದು ಭಗವಂತನ ಭಕ್ತಿಯಾಗಿ ಪರಿವರ್ತಿತವಾಗಲಿಕ್ಕೆ ಆ ಭಕ್ತಿ ಇಲ್ಲದೇ ಎಲ್ಲ ವ್ಯರ್ಥ ಆಗ್ತದೆ ಅಂತಹ ಜಠಾಯುವಿನ ನಿಷ್ಕಾಮವಾಗಿರತಕ್ಕಂಥ ಲೋಕೋಪಕಾರಕವಾದಂತಹ ಕರ್ಮಕ್ಕೆ ಶ್ರೀರಾಮಚಂದ್ರ ಮೆಚ್ಚುತ್ತಾನೆ ಮಾತ್ರವಲ್ಲ ನನಗೆ ನನ್ನ ತಂದೆಯ ಔರ್ಧದೈಹಿ ಕಾರ್ಯಗಳು ಮಾಡುವ ಭಾಗ್ಯ ಇರಲಿಲ್ಲ ಜಠಾಯು ಈಗ ನಿನ್ನ ಉತ್ತರ ಕ್ರಿಯೆ ಮಾಡಿ ನೀನೇ ನನ್ನ ತಂದೆ ಎಂಬುದಾಗಿ ತಿಳ್ಕೊಳ್ತೇನೆ ಅಂತ ಎಂಥ ಭಾಗ್ಯ ಮಾಡಿರಬೇಕು ಸ್ವತಃ ತನ್ನ ಕೈಯಿಂದರೆ ಅವನ ದೇಹಕ್ಕೆ ಅಗ್ನಿ ಸಂಸ್ಕಾರ ಕೊಡಿಸ್ತಾ ಇದ್ದಂತೆ ಶ್ರೀರಾಮಚಂದ್ರ ತಾನೇ ಜಲಾಂಜಲಿ ಇತ್ತ ಅಂದ್ಮೇಲೆ ಸುಜೀವಿಗೆ ಮುಕ್ತಿ ಎನ್ನುವುದಕ್ಕೆ ಬೇರೆ ಯಾವ ದೃಷ್ಟಾಂತಗಳು ಬೇಕೆ ಮಗನಿಂದ ಗತಿ ಸಿಗುತ್ತದೆ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಮಾಡ್ತಾರಲ್ವೇ ನಮ್ಮಲ್ಲಿ ಜಠಾಯು ಯಾರು ಮಕ್ಕಳಿದ್ರು ಯಾರು ಬಂಧು ಇದ್ರು ಪರಮಾತ್ಮೆ ಎಲ್ಲವೂ ಕೂಡ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನು ಅವ ಮೆಚ್ಚಿದನು ಅದಕ್ಕೆ ಜಾತಿ ಕುಲ ವರ್ಣ ವರ್ಗ ಕೂಡ ನೋಡದೆ ಆ ಸುಜೀವಿಗಳ ಮೇಲಕ್ಕೆ ಅದನ್ನು ಹೇಳ್ತಾರೆ ಶ್ರೀಪಾದರಾಯಿತುಗಳು ಅರಸು ಮೋಟಲು ದಾಸೀ ರಂಭೆ ಗೋವಿ ಪರುಷ ಮೋಟಲ ಲೋಹ ಸ್ವರ್ಣಾ ವರ್ಣ ಗೋವಿಂದ ಅರಸು ಮುಟ್ಟಲು ದಾಸಿ ರಂಭೇ ರಾಜ ದಾಸಿಯನ್ನು ಮೆಚ್ಚಿ ಮದುವೆ ಮಾಡಿಕೊಂಡ್ರೆ ಮರುದಿನ ಮೇಲೆ ರಾಣಿ ಆಗ್ತಾಳೆ ಮೊದಲನೇ ದಾಸಿಯಾದವಳು ರಾಣಿ ಆದ್ದಿ ಹಾಗೆ ರಾಜ ಮೆಚ್ಚಿದ್ದರಿಂದ ಹಾಗೆ ಪರಮಾತ್ಮ ನೀನು ಯಾರನ್ನು ಮೆಚ್ಚುತ್ತೀಯೋ ಅವರಿಗೆ ಉತ್ತಮ ಗತಿ ದೊರಕತಕ್ಕಂಥದ್ದು ಜಠಾಯುವಿಗೆ ಪರಮಗತಿಯನ್ನು ಪರಮಾತ್ಮ ಕರುಣಿಸ್ತಾ ಅವನಿಡತಕ್ಕಂಥ ಭಕ್ತಿ ಸೇವ ಶ್ರದ್ಧೆಯನ್ನು ಕಂಡು ರಘುರಾಮಚಂದ್ರವನು ಲಕ್ಷ್ಮಣನ ಕೈ ಹಿಡಿದು ಜಠಾಯಿನ ಉತ್ತರ ಕರೆಯ ಮುಗಿಸಿದ ಬಳಿಕ ಸೀತಾ ಸೀತಾ ಸೀತಾ ಅಂತ ಆಗೊಮ್ಮೆ ಈಗೊಮ್ಮೆ ಕಲವರಿಸದಂತೆ ಮಾತಾಡುತ್ತಾ ಬರುತ್ತಾನೆ ಮಾರ್ಗದಲ್ಲಿ ಅಯೋಮುಖಿ ಎಂತಕ್ಕಂಥ ರಾಕ್ಷಸಿಯೋರ್ವಳು ಇವರನ್ನು ತಡೆಯುತ್ತಾಳೆ ಅಲ್ಲಿಯೂ ಲಕ್ಷ್ಮಣನು ತೀಕ್ಷ್ಣವಾದ ತನ್ನ ಖಡಗದಿಂದ ಆಕೆಯ ಕಿವಿಗಳನ್ನ ಮೂಗನ್ನ ಕತ್ತರಿಸಿ ಹಸುರಿ ಮತ್ತೆ ಎದುರಿಗೆ ಬಾರದಂತೆ ಮಾಡಿ ಅಯೋಮಿಕ ಶಿಕ್ಷೆ ಕೊಡ್ತಾರೆ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಪರಮಾತ್ಮ ಅವತಾರದ ಮುಖ್ಯ ಕಾರ್ಯ ಬರೇ ಕೊಲ್ಲುವುದಷ್ಟೇ ಅಲ್ಲ ಹಾಗೆ ಮುಂದಕ್ಕೆ ಬರತಕ್ಕಂಥ ಕಾಲ ಧನ್ಯೋಸ್ಮೀ ಭವನಿಕ್ಷ ನಿನ್ನನ್ನು ನೋಡಿ ಧಂದ್ಯನಾದೆ ಅಂತ ಯಾರು ಹೇಳಿದು ಹಾಕೊಂಡು ಅಚ್ಚರಿಯಿಂದ ಮಾನವನಂತೆ ನಟಿಸುವ ರಾಮ ಎಡ ಬಲ ಮೇಲೆ ಕೆಳಗೆ ನೋಡ್ತಾರೆ ಯಾರು ಯಾರು ಯಾರು ಯಾರು ಹಾಗೆ ನೋಡುವಾಗಲೇ ಯೋಜನ ಯೋಜನನ ಉದ್ದದ ಬರೇ ಎರಡು ಕೈಗಳು ಮಾತ್ರ ಮುಂದಕ್ಕೆ ಬರ್ತಾ ಶಿರಸ್ಸಿಲ್ಲ ಎರಡು ಕೈ ಮುಂದಕ್ಕೆ ಬರ್ತಾ ಇದೆ ನೋಡಿದ್ರೆ ಒಂದೊಡ್ಡ ಬೆಟ್ಟದೋ ಉಪಾದಿಯಲ್ಲಿ ಬಿದ್ದಂತಹ ಒಂದು ಪ್ರಾಣಿ ಅದಕ್ಕೆ ಹೊಟ್ಟೆಯಲ್ಲೇ ಬಾಯಿ ತಲೆಯೇ ಇಲ್ಲ ಕಬಂಧ ಅಂತಕ್ಕಂಥ ರಾಕ್ಷಸ ನಿಮ್ಮ ತಕ್ಷಣವೇ ತಮ್ಮ ರಕ್ಷಣೆಗಾಗಿ ರಾಮ ಲಕ್ಷ್ಮಣರು ಆ ರಕ್ಷಸನ ಆ ಕಬಂಧ ಬಾಹುಗಳನ್ನು ಕತ್ತರಿಸುತ್ತಾರೆ ಧನ್ಯೋಸ್ವಿ ಭವ ದೀಕ್ಷಯ ನಮೋ ರಾಮ ಜಗನ್ನಾಥ ಶಾಪ ಮೋಕ್ಷೋಯ ಧನ್ಯನಾಗ್ರಹ ರಾಮಾಯಣದಲ್ಲಿ ಹೇಳ್ತಾನೆ ಇದನ್ನು ಧನ್ಯನಾ ಜಗನ್ನಾಥ ಈಗ ನನಗೆ ಮುಕ್ತಿ ದೊರಕತಕ್ಕಂಥ ಮಂಗಲ ಕಾಲ ಬಂತು ಆಶ್ಚರ್ಯಪಟ್ಟವನಂತೇನು ನೋಡುತ್ತಾನೆ ರಾಮ ಎಲ್ಲವನ್ನವನೇ ಮಾಡುವವ ಮಾಡಿಸುವವಾ ಇತರರಿಗೆ ಮಾಡಿದ ಹಾಕ ಕಾಣಿಸ್ತದಷ್ಟೇ ಜಗನ್ನಾಥದ ಅಸು ದೃಷ್ಟ ಅಂತ ಕೊಡ್ತಾನೆ ಅನಲ ಪಕ್ವವೈಸಿದನಲನಲಿ ಓಮಿಸುವ ಯಜ್ಞ ಮಾಡತಕ್ಕಂಥ ಯಾಜ್ಞಿಕನು ಹವಿಷ್ಯನ್ನು ಬೇಯಿಸೋದು ಹೇಗೆ ಅಗ್ನಿಯಲ್ಲೇ ಬೇಯಿಸೋದು ಹವಿಷ್ಯ ಅನ್ನೋದು ಮತ್ತೊನು ಬೇಯಿಸಿದ್ದು ಅಗ್ನಿಯೇ ತಕೊಂಡದ್ದು ಅಗ್ನಿಯೇ ಭಗವಂತ ಲೀಲ ವಿಶೇಷ ತೋರ್ತಾ ಇದ್ದಾನೆ ಇವನು ಉದ್ದಾರ ಮಾಡಲೋಸ್ಕರವಾಗಿಯೇ ಅವನನ್ನು ಶಿಕ್ಷಿಸಿದ್ದಾನೆ ಆದರೆ ಲೋಕದ ಜನರಿಗೆ ಅರ್ಥವಾಗಿಸಲಿ ಕೇಳ್ತಾನಪ್ಪ ನೀನು ಯಾರು ಅಂತ ಆಗುತ್ತೆ ನಾನು ಧನು ಎಂಬ ಹೆಸರನ್ನ ಗಂಧರುವ ಸ್ಥೂಲಶಿರ ಎಂಬ ಹೆಸರುಳ್ಳ ಒಬ್ಬ ಋಷಿಗೆ ನಾನು ಅನ್ಯಾಯ ಮಾಡಿದ್ದರಿಂದ ಅವನಿಗೆ ಈ ಶಾಪವನ್ನು ಕೊಟ್ಟಿದ್ದ ಶಿರಬೆ ಇಲ್ಲದಿರತಕ್ಕಂಥವನಾಗಿ ನೀನು ಅಭಂಧನ ಅಂತಕ್ಕಂಥ ನಾಮದಿಂದಿರಬೇಕು ಅಂತ ಶಾಪ ಕೊಟ್ಟಿದ್ದ ನಾನು ನಿರಂತರವನ್ನು ಬೇಡಿ ಬೇಡಿ ಈ ಮಾರ್ಗದಲ್ಲಿ ಲೋಕ ಶಿಕ್ಷಕರಾದಂಥ ಪರಮಾತ್ಮೆಯವಾಗ ಬರ್ತಾನೋ ಆಗವನ್ನು ಗಟ್ಟಿಯಾಗಿ ಹಿಡ್ಕೋ ನಿನ್ನ ಮುಕ್ತಿಯಾಗ್ತದೆ ಅಂತ ಅನುಗ್ರಹ ಮಾಡಿದ್ದ ಇವತ್ತು ನಾನು ಧನ್ಯನಾದೆ ನನಗೆ ನಿನ್ನಿಂದ ಮೋಕ್ಷ ದೊರಕಿತು ಇನ್ನೊಂದು ಆಸೆ ಇದೆ ನನಗೆ ಅಂತ ಏನು ಇನ್ನೇನಿಲ್ಲ ರಾಮ ನಾನು ಕೇಳಿದ್ದೇನೆ ಕಂಡಿದ್ದೇನೆ ನೀನು ಜಠಾಯುವಿಗೆ ಯಾರೂ ಇಲ್ಲ ಅನಾಥ ಅಂತ ಅವನು ಉತ್ತರ ಕ್ರಿಯೆ ಮಾಡಿದ್ಯಂತೆ ನನಗೂ ಮಾಡೋ ತಂದೆ ನನಗಾರೂ ಇಲ್ವಲ್ಲ ಶ್ರೀರಾಮಚಂದ್ರ ಶಾಪಗ್ರಸ್ತರಾಗಿರತಕ್ಕಂಥ ಈ ಗಂಭೀರವನಾದರೂ ಕೂಡ ದೇವರಿ ಮಾಂಬ ಜ್ಞಾನದಿಂದಾಗಿ ಪ್ರಾರ್ಥನೆ ಮಾಡಿದ್ದಾನೆ ಶಿಶುಗಳಿಗೆ ಚಕ್ರವರ್ತಿಗಳೆಂತೋ ಅಂತೂ ಭಕುತರಿಗೆ ಶ್ರೀಕೃಷ್ಣ ಅಂತಾರೆ ವ್ಯಾಸ ತಿರುತು ಸಣ್ಣ ಮಗು ತನ್ನ ತಂದೆ ಚಕ್ರವರ್ತಿ ಇರಬಹುದು ನನ್ನೆತ್ಕೋ ನನ್ನ ಎತ್ತುಕೋ ಅಂದಾಗ ಆ ಚಕ್ರವರ್ತಿ ನಾನು ರಾಜ ಕಾಣೋ ಅಂತ ಹೇಳೋದಿಲ್ಲ ಮಗುವನ್ನೆತ್ಕೊಂಡು ಮುದ್ದಿಸ್ತಾನೆ ಹಾಗೆ ಭಕ್ತರು ಒಂದು ಸಣ್ಣ ವಿಷಯ ಕೇಳಿದ್ರು ಕೂಡ ಪರಮಾತ್ಮ ಒಲ್ಲೆ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ಆಗಲಿ ಅಂತ ಎಲ್ಲ ಶ್ರೀಗಂಧದ ವೃಕ್ಷಗಳ ಆ ತುಂಡು ತುಂಡುಗಳನ್ನ ತಂದು ಕೈಯಿಂದ ತಾನೇ ಅಗ್ನಿಸ್ಪರ್ಶ ಮಾಡಿ ಅವನಿಗೆ ಉತ್ತಮ ಗತಿಯನ್ನು ಕರುಣಿಸ್ತಾನೆ ಪರಮಾತ್ಮ ಭಗವಂತನ ದಯೆಗೆ ಪಾತ್ರರಾಗಲಿಕ್ಕೆ ಶುದ್ಧಾಂತರ ಉಳ್ಳವರಾದರೆ ಸಾಕು ಆವಯೋನಿಯೊಳಿರಿಸು ಆವ ಕುಲದೊಳಗಿರಿಸು ಜಗನ್ನಾಥ ದಾಸ ಅಂತಾರೆ ಎಲ್ಲಿಯೇ ಜನ್ಮಕ್ಕಳು ಯಾವ ಜಾತಿಯ ಜನ್ಮಕ್ಕಳು ನಿನ್ನವನೆನಸೋ ಅಷ್ಟೇ ಸ್ವಾಮಿ ನೀ ನಿನ್ನವನಾಗ್ಬಿಟ್ರೆ ಸಾಕು ನನಗೆಲ್ಲಾ ರೀತಿಯ ಉದ್ಧಾರ ಆಗ್ತದೆ ಎಂದು ಭಗವಂತನು ಪ್ರಾರ್ಥನೆ ಮಾಡಿದ್ದಾರೆ ಹಾಗೆಯೇ ಕಭಂಧನನ್ನು ಉದ್ಧಾರ ಮಾಡಿ ಪರಮಾತ್ಮ ಮುಂದಕ್ಕೆ ಬರ್ತಾ ಇದ್ದಾನೆ ಶಬರಿಗಾದಿ ದಾಶಿ ಶಬರಿ ಗಾದ ಸರ್ವ ಫಲ ಪ್ರದಗ ಅರ್ಪಿಸಿ ಫಲವಾದ ಸರ್ವ ಫಲ ಅರ್ಪಿಸಿ ಫಲವಾದ ಗರ್ವ ಅತಿಥಿ ದಾಶೀಶ ಬಲಿಗಾದ ಅತಿಥಿ ಬಳಿಯಲ್ಲೇ ಮತಂಗರ ಆಶ್ರಮ ಎಂಟನೇ ವರ್ಷದಲ್ಲೇ ಅನಾಥವಾದಂತ ಈ ಶಿಶು ಈ ಮತಂಗರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರ ದೀಕ್ಷೆಯನ್ನು ಪಡೆದಿರತಕ್ಕಂಥ ಅದನ್ನೇ ಜಪಿಸ್ತ ರಾಮನಿಗಾಗಿ ತಪಿಸ್ತ ಆಕೆಗೆ ಯಾರು ತನ್ನವರು ಎಂಬ ಶರೀರ ಸಂಬಂಧಿಗಳೇ ಇಲ್ಲ ಆದ್ರಿಂದಾಗಿ ಸಾಂಸಾರಿಕ ಮೋಹ ಬರಲಿಕ್ಕೆ ಅವಕಾಶವಿಲ್ಲ ಹಗಲು ರಾತ್ರಿ ರಾಮ ಚಿಂತನೆ ಒಂದೆ ರಾಮ ಬರ್ತಾನೆ ಬರ್ತಾನೆ ಬರ್ತಾನೆ ಅಂತ ಕಾದಿದ್ದಾಳೆ ವೃದ್ಧಳಾಗಿ ಬಿಟ್ಟಿದ್ದಾಳೆ ಕಣ್ಣು ಮಸುಕಾಗಿದೆ ಕಿವಿ ಕೇಳಿಸೋದಿಲ್ಲ ಆದರೆ ಮತಂಗರು ಹೇಳಿದ್ದಾರೆ ಗುರುಗಳು ರಾಮ ಈ ಕಡೆಯಿಂದ ಬರ್ತಾನೆ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ದಾರೆ ಆ ಗುರುವಾಕ್ಯದಲ್ಲಿ ವಿಶ್ವಾಸ ಇದ್ದು ಪ್ರತಿದಿನ ರಾಮ ಬರ್ತಾನೆ ಅಂತ ತಿಳ್ಕೊಂಡು ಆಶ್ರಮದ ಬಳಿ ಕಸಗುಡಿಸ್ತಾಳೆ ಶುದ್ಧವಾಗಿಸ್ತಾಳೆ ನೀರಿಡುತ್ತಾಳೆ ಹಣ್ಣುಗಳನ್ನು ತಂದಿಡುತ್ತಾಳೆ ರಾಮ ಬರುವ ದಿವಸ ಮಾತ್ರ ಅಲ್ಲ ಅವಳು ಸಿದ್ಧ ಮಾಡಿ ಕೂತದ್ದು ನಿತ್ಯ ಸಿದ್ಧ ಮಾಡಿ ಕೂತ್ಕೊಳ್ತಾಳೆ ಯಾವಾಗ ಬರ್ತೀವಿ ಯಾವಾಗ ಬರ್ತೀಯ ಸದ್ಭಕ್ತನು ಪರಮಾತ್ಮನಿಗಾಗಿ ನಿರಂತರ ಸಾಧನೆ ಮಾಡ್ತಾನೆ ನಿತ್ಯ ಪ್ರಾರ್ಥನೆ ಮಾಡ್ತಾನೆ ಶಬರಿ ಹಣ್ಣು ಮುಂದಿಟ್ಟು ಕೂತಿದ್ದಾಳೆ ಸ್ವಾಮಿಗೆ ಭಗವಂತನಿಗೆ ಅರ್ಪಿಸಲಿಕ್ಕೆ ಆ ಹಣ್ಣು ತಂದಿಟ್ಟು ಇಟ್ಟು ಇಟ್ಟು ತಾನೇ ಹಣ್ಣು ಹಣ್ಣು ಮುದುಕಿ ಆದರೂ ಪರಮಾತ್ಮೆಯನ್ನು ಬರಲಿಲ್ಲ ಹೊರಗೆ ಹೇಗೆ ಹಣ್ಣೋ ಒಳಗೆ ಭಕ್ತಿ ಪ್ರೇಮದಿಂದ ಹಣ್ಣಾಗಿದ್ದಾಳೆ ಆ ಜೀವಫಲ ಪಕ್ವವಾಗಿದೆ ಯಾವಾಗ ಪರಮಾತ್ಮಗೆ ಸಮರ್ಪಣೆ ಮಾಡಬೇಕು ಅಂತ ಕಾದಿದ್ದಾಳೆ ಹೊರಗಿನ ಹಣ್ಣು ಕೇವಲ ಒಂದು ಸಂಕೇತ ನಿಮಿತ್ತ ಮಾತ್ರ ಈ ಜೀವವೆಂಬ ಪಕ್ವ ಫಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗಿಗಳು ಕಾದಿರುತ್ತಾರಲ್ವೇ ಆ ಹಣ್ಣು ಅಂತಕ್ಕಂಥದ್ದು ಹೊರಗಿಂದ ಮಾತ್ರ ಸಾಮಾನ್ಯರಿಗಿದ್ರೆ ಅರ್ಥ ಆಗೋದಿಲ್ಲ ಚಿಕ್ಕ ಹುಡುಗ ಸಣ್ಣ ವಯಸ್ಸಿನಲ್ಲಿ ಹಣ್ಣು ಹಣ್ಣು ಅಂತಾರೆ ತಾರುಣ್ಯ ಬಂತೋ ಹೆಣ್ಣು ಹೆಣ್ಣು ಅಂತಾರೆ ಮುದುಕನಾಗ್ತಾನೋ ಅಯ್ಯೋ ಇನ್ನೇನು ಮಣ್ಣು ಮಣ್ಣು ಅಂತಾರೆ ಇದು ಅಜ್ಞಾನಿಗಳಿರತಕ್ಕಂಥದ್ದು ಆದರೆ ಜ್ಞಾನಿಗಳ ಹಣ್ಣು ಎಂಥದ್ದದು ಆ ಜೀವವೇ ಪಕ್ವ ಫಲ ಅದನ್ನು ಪರಮಾತ್ಮನ ಗರ್ಪಿಸಬೇಕು ಅಂತ ಈ ಪ್ರಕಾರವಾಗಿ ಇಡೀ ಜೀವಮಾನ ಕಳೆದಿದ್ದಾಳೆ ವೃದ್ಧಳಾಗಿದ್ದಾಳೆ ಕೈಕಾಲು ನಡುಕ್ತಾ ಇದೆ ಆಕೆ ಏನ್ ಮಾಡ್ತಿದ್ಲು ನಮ್ಮಲ್ಲಿ ಶಬರಿ ಎಂಜಲು ಹಣ್ಣನ್ನ ರಾಮನಿಗೆ ಕೊಟ್ಟಳು ಅಂತ ಹೇಳಿದ್ದಾರೆ ಉಚ್ಚಿಷ್ಟವನ್ನ ಅದರ ಅರ್ಥ ಏನು ಆಕೆ ಮಹಾ ಸಿದ್ಧ ಯೋಗಿನಿ ರಾಮ ಪರಮಾತ್ಮ ಅಂತ ಒಳಗೆ ಗೊತ್ತು ಆ ರಾಮನಿಗೆ ಎಂಜಲು ತಿನ್ನಿಸ್ತಾಳೋ ದೇವರಿಗೆ ಅಂತಹ ಮೂಢಳೆ ಅವಳು ಶಬರಿ ಅಂತ ಹೆಸರಿದ್ದಾಕ್ಷಣ ಕಿರಾತರು ಅಂತ ಹೀಗೆ ತಿಳಿಯಬಾರದು ಅವಳು ಸಿದ್ಧಯೋಗಿನಿ ಅಂತ ಹೇಳಿದ್ದಾರೆ ರಾಮಾಯಣದ ಹಾಗಾದ್ರೆ ಉಚ್ಚಿಷ್ಟ ಅಂದ್ರೆ ಏನು ಅಂದ್ರೆ ಆಕೆ ಮಾಡ್ತಿದ್ಲು ಒಂದೊಂದು ಮರದ ಆ ಬೋರೆ ಹಣ್ಣುಗಳನ್ನ ಆರಿಸ್ಕೊಳ್ತಾ ಇತ್ತು ಬೋರೆ ಹಣ್ಣು ಎಲ್ಲ ಒಂದೇ ಆದರೂ ಒಂದೊಂದು ಮರದ ಹಣ್ಣಿಗೆ ಒಂದೊಂದು ರುಚಿ ಇರುತ್ತದೆ ಯಾವುದೇ ಹಣ್ಣು ಮಾವಿನ ಹಣ್ಣು ಎಷ್ಟು ವೈವಿಧ್ಯ ಇಲ್ಲ ಹುಳಿ ಇದೆ ಸಿಹಿ ಇದೆ ಒಗರಿದೆ ಹಾಗೆಯೇ ಒಂದು ಮರದ ಹಣ್ಣು ತೆಗೀತಾಳೆ ಬಾಯಿಗೆ ಹಾಕ್ತಾಳೆ ಇದು ಕಹಿ ಅಥವಾ ಒಗರು ಇದು ರಾಮನಿಗೆ ಬೇಡ ಅಂತ ಪ್ರತಿಯೊಂದು ಮರದ ಆ ಹಣ್ಣಂತಂದು ಬುಟ್ಟಿಯಲ್ಲಿ ಇಟ್ಟಿರ್ತಾಳೆ ಆ ಬುಟ್ಟಿಯಿಂದ ಒಂದು ಹಣ್ಣೆತ್ತಿ ಬಾಯಿಗಿಡ್ತಾಳೆ ಓಹ್ ಇದು ಹುಳಿ ಇದು ಬೇಡ ಅಂತ ಯಾವ ಬುಟ್ಟಿಯ ಹಣ್ಣನ್ನು ತೆಗೆದು ಬಾಯಿಟ್ಲೋ ಅದೇ ಸಿಹಿ ಅನ್ನಿಸ್ತೊ ಓ ಈ ಬುಟ್ಟಿಯಲ್ಲಿ ಇದ್ದದು ರಾಮನಿಗೆ ಅಂತೇಳಿದು ಆ ಹಣ್ಣನ್ನು ಕಾದರಿಸ್ತಾರೆ ಇಲ್ಲಿ ಉಿಷ್ಟ ಅಂದರೆ ಅರ್ಧ ತಾನ್ ತಿಂದು ಅರ್ಧ ರಾಮನಿಗೆ ಕೊಟ್ಟಲು ಹೀಗೆ ಅರ್ಥ ಅಲ್ಲ ಉತ್ಸಿಷ್ಟ ಅವಳು ತೆಗೆದು ಏನು ಉಳಿದಿದೆ ನೋಡಿ ಎಲ್ಲಿ ಅದಕ್ಕೆ ಉಚ್ಚಿಷ್ಟ ಅಂತೇಳಿ ಹೊರತು ಎಂಜಿಲು ಕೊಟ್ಟಲು ಅಂತ ಅರ್ಥ ಅಲ್ಲ ಮನೆಗೆ ಯಾರಾದರೂ ಅತಿಥಿ ಬಂದರೆ ನಾನು ಆ ವಿಧವಾದಂಥ ತಿಂಡಿ ತಿನಿಸು ಎಲ್ಲ ಮಾಡಿ ಅದು ಉಪ್ಪು ಖಾರ ಹುಳಿಯೋ ಸಿಹಿಯೋ ಸರಿಯಾಗಿದ್ದೋ ನೋಡ್ಲಿಕ್ಕೆ ಒಂದು ತುಂಡು ಮನೆ ಒಡೆತಿ ಬಾಯಿಗೆ ಹಾಕಿದ್ರು ಅಲ್ಲಿ ಆಗ ಉಳಿದ ಎಂಜಲು ಮಾಡಿಟ್ಲು ಅಂತ ಅರ್ಥ ಅಲ್ಲ ಆದರೆ ಮೊದಲು ಟಾನ್ ತಿಂದ ಆಮೇಲೆ ಇಟ್ಟರೆ ಅದಕ್ಕೆ ಎಂಜಲು ಅಂತ ಹೀಗೆ ಹೇಳುವ ಅರ್ಥದಲ್ಲಿ ತಿಳಿಸಿದ್ದಾರೆ ಹೊರತು ಎಂಜಲು ತಿನ್ನಿಸ್ಲು ಅಂತ ಒಂದು ಬುಟ್ಟಿಯಲ್ಲಿ ಈ ಹಣ್ಣು ಸಿಹಿ ಅಂತ ಗೊತ್ತಾದ ಆ ಮರದ ಹಣ್ಣನ್ನೇ ಬುಟ್ಟಿಯಲ್ಲಿ ಸಂಗ್ರಹಿಸಿ ತರ್ತಾಳೆ ಭಗವಂತನಿಗಾಗಿ ಇಂಥ ತಪಸ್ವಿನಿ ಆಕೆ ರಘುರಾಮ ಚಂದ್ರಮನು ಆಕೆಯ ಬರ್ತಾನೆ ಭಗವಂತನ ಅನುಗ್ರಹವಾದ್ರೆ ನಾವೇನವನು ಹುಡ್ಕೊಂಡು ಹೋಗಬೇಕಾಗಿಲ್ಲ ಜನನಿಯನು ಕಾಣದಿ ಹಾಲಕ ಚಿಕ್ಕ ಮಗು ತಾಯಿಯನ್ನು ನೋಡಿದ್ರೆ ಅಮ್ಮ ಅಮ್ಮ ಅಮ್ಮ ಅಂತ ಹೇಳಿದಾಗ ಮಗು ಹುಡ್ಕೊಂಡು ಹೋಗೋದಿಲ್ಲ ಅದಲ್ಲೇ ಬಿದ್ದು ಒತ್ತು ಒಂದಾಡಿ ಕಳ್ತಾ ಇರ್ತದೆ ತಾಯಿ ಹತ್ತಿರ ಕೋಳಿ ಬರ್ತಾರೆ ತನಯ ನಂಬಿಗಿದಪ್ಪಿ ರಂಬಿಸಿ ಕನಲಿ ಕೈಯ ತನ್ನವರಿದ್ದೆಡೆಗೆ ಬಂದೋದಾಗಿ ಸಲಹುವನು ಜಗನ್ನಾಥದಾಸ್ ಹೇಳ್ತಾನೆ ತನ್ನವರಿದ್ದೆಡೆಗೆ ಬರ್ತಾನೆ ಶಬರಿ ಇದ್ದಲ್ಲಿಗಾಗಿ ಬಂದು ಆಕೆ ಕೊಟ್ಟಂತ ಹಣ್ಣನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಇವನೇ ರಾಮಾಂತ ಗುರುಗಳು ಹೇಳಿದಂತ ಚಿಹ್ನೆಯನ್ನು ತಿಳಿದು ಅವನ ಪಾದದಲ್ಲಿ ಹೊರಳಾಡ್ತಾಳೆ ದೇವನಿ ಬಂದು ದನು ಬಲ್ಲೆನು ನನ್ನ ಗುರುಗಳು ಹೇಳಿದ್ದಾರೆ ದೇವಿಯ ರೈತವನ ಬಲ್ಲೆನೋ ಸೀತೆಯಲ್ಲಿ ಯಾರ ಕೊಂಡು ಹೋಗಿದ್ರ ಅದು ನಂಗೆ ಗೊತ್ತಿದೆ ಎಂದು ದೇವನೀ ವೈದನ ಬಲ್ಲೆನೋ ರಾವಣನ ಸಾಧಿಸುವ ಮಿತ್ರನ ಮಲ್ಲೆನನ್ನು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 ರಾಮಚಂದ್ರ ನನ್ನ ಗುರುಗಳು ನನಗೆ ಹೇಳಿದ್ದಾರೆ ನೀ ಸರ್ವಜ್ಞ ಸಾಕ್ಷಾತ್ ಪರಮಾತ್ಮ ನಿನಗೆ ನಾನು ಹೇಳಬೇಕೆ ಆದರೂ ರಾಮ ನಿನ್ನ ಚರಿತ್ರೆಯಲ್ಲಿ ನಿನ್ನ ಅದ್ಭುತ ಲೀಲೆಯಲ್ಲಿ ದರಿದ್ರಳಾದ ಅವಜ್ಞಳಾದ ಕಾಡಾಡಿಯಾದ ಈ ಶಬರಿ ಹೆಸರು ನಿನ್ನ ಜೊತೆಗೆ ಬರಬೇಕು ಅಂತ ನೀನೇ ನನ್ನನ್ನು ಮಾತನಾಡಿಸ್ತಾ ಸ್ವಾಮಿ ಇಲ್ಲಿಂದ ನೇರವಾಗಿ ಪಂಪಾ ತೀರಕ್ಕೆ ಹೋಗಿ ಪಂಪಾ ಸರೋವರ ಅಲ್ಲಿ ಸೀತೆಯನ್ನು ನೀವು ಮರಳಿ ಪಡೆಯಲಿಕ್ಕೆ ಅದನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಸಹಾಯಕರು ಸಿಗ್ತಾರೆ ನೇರವಾಗಿ ಈ ಕಡೆಯಿಂದ ಹೋಗಲಾಮ ಹೋಗುವ ಮೊದಲು ಒಂದು ಕ್ಷಣ ಇಲ್ಲಿ ನಿಲ್ಲಮೇ ಸಫಲಂ ಜನ್ಮ ನನ್ನ ಜನ್ಮ ಈಗ ಇನ್ನು ನನಗೆ ಜನ್ಮ ಮರಣಗಳಿಲ್ಲ ತ್ವಯ್ ದೇವರೇ ರಾಮ ಸಾಕ್ಷಾತ್ ಪರಮಾತ್ಮ ಪೂಜಿತೇ ನನ್ನ ಪೂಜೆಯನ್ನೀ ಕೈಕೊಂಡ್ರೆ ನನ್ನ ಜನ್ಮದ ಉದ್ದೇಶ ಸಾರ್ಥಕದ ಹಾಗಂತ ಭಗವಂತನನ್ನು ಭಕ್ತಿಯನ್ನು ಪೂಜಿಸ್ತಾ ಕೈ ಮುಗಿದ್ರು ರಾಮ ನಾ ಹೋಗಿ ಬರಲೇ ಅಂದ್ರು ಯಾವುದೋ ಊರಿಗೆ ಹೋಗುವಾಗ ಹೋಗಿ ಬರಲೆ ಅಂತ ಇವಳು ಹಾಗೆ ಹೇಳಲಿಲ್ಲ ಹೋಗಿ ಬರಲೇ ಅನ್ನೋ ಒಟ್ಟಿಗೆ ಒಂದು ಪದವನ್ನು ನಾವು ಇವಳು ಏನು ಕೇಳ್ತಾಳೆ ಅನುಜ್ಞಾತಾತು ರಾಮೇಣ ಭಗವಂತಪ್ಪಣೆ ಕೊಡ್ತಾ ಹೋಗು ಅಂತ ಅಂದ್ರೆ ಇನ್ನ ಜನ್ಮ ಇಲ್ಲ ಹೋಗು ಹುತ್ವಾತ್ಮ ನಮ್ ಹುತಾಶನೇ ರಾಮನನ್ನು ನೋಡ್ತಾ ನೋಡ್ತಾ ಆಕೆಯ ಕಲೆಯವರ ಅಗ್ನಿಯಲ್ಲಿ ಬಿದ್ದು ಬಿಡ್ತಾರೆ ಭಗವಂತ ಅಲ್ಲಿಯೂ ಅಶ್ರು ತರ್ಪಣವನ್ನಿತ್ತ ಶ್ರೀರಾಮಚಂದ್ರ ಎಷ್ಟು ಅನಾಥರ ಶ್ರಾದ್ದ ಮಾಡಿದ್ರು ಎಷ್ಟು ಅನಾಥರಿಗೆ ತನಗೆ ಶರಣ ಬಂದವರನ್ನು ಉದ್ಧಾರ ಮಾಡಿದ್ರು ಇಂದಿಗೂ ನಮ್ಮಲ್ಲಿ ಯಾವುದೇ ಒಂದು ಅನಾಥ ಶವ ಸಂಸ್ಕಾರ ಮಾಡಿದರೆ ಪುಣ್ಯ ಅಂತ ಅರ್ಥದಲ್ಲಿ ಶ್ರೀರಾಮ ಮಾಡಿ ತೋರಿಸಿರತಕ್ಕಂಥದ್ದು ಸ್ವತಃ ತಂದೆ ತಾಯಿಗೆ ಅವ್ರು ಮಾಡಲಿಲ್ಲ ತಂದೆಗೆ ಮಾಡಲಿಕ್ಕಾಗಲಿಲ್ಲ ಯಶನ ಭಕ್ತರಿಗೆ ಮಾಡಿದ ಭಗವಂತ ಭಕ್ತ ಕುಟುಂಬಿ ತನ್ನ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬರತಕ್ಕಂಥ ಆ ಶಬರಿಗೆ ಆಕೆಯ ಸ್ವರೂಪ ಯೋಗ್ಯತೆಗನೂವಾಗಿರತಕ್ಕಂಥ ಗತಿಯನ್ನು ಕೊಟ್ಟು ರಾಮ ಲಕ್ಷ್ಮಣರು ಸೀತೆಯ ಗುಣ ಸ್ವಭಾವ ಸ್ವರೂಪಗಳು ಮತ್ತೆ ಮತ್ತೆ ಚಿಂತಿಸುತ್ತಾ ಪಂಪಾ ತೀರಕ್ಕೆ ಬರುತ್ತಾರೆ ಪಾವನವಾದ ಪಂಪಾ ಸರೋವರದ ಬಳಿಯಲ್ಲಿ ಬಂದು ನಿತ್ಯಾನ್ಯಿಕನ್ನು ಮುಗಿಸಿ ಒಂದು ವೃಕ್ಷ ಮೂಲದಲ್ಲಿ ಗಂಭೀರನಾಗಿ ಕುಳಿತಿದ್ದಾನೆ ಪುರುಷೋತ್ತಮ ಶ್ರೀರಾಮ ಅಲ್ಲಿರುವ ಪಕ್ಷಿ ಸಂಕುಲ ಕಲಕಲ ಕಿಳ ಕಿಳ ರವೆ ಮಾಡ್ತಾ ಇರತಕ್ಕಂಥ ರವೆ ಮಾಡ್ತಾ ಇರತಕ್ಕಂಥ ಪ್ರಾಣಿಗಳೆಲ್ಲ ಸ್ತಬ್ಧವಾದವು ಎಲ್ಲೂ ಏನು ಶಬ್ದವೇ ಇಲ್ಲ ಯಾಕೆ ರಾಮನಿ ಶಬ್ದನಾಗಿ ಕೂತಿದ್ದಾರೆ ಅಂತ ಸರ್ವಶಬ್ದವಾಚ್ಯನಾಗಿರತಕ್ಕಂಥ ಪರಮಾತ್ಮ ಲಕ್ಷ್ಮಣನ್ನು ಕಂಡು ಆ ಸರೋವರದಲ್ಲಿ ಅರಳಿದಂಥ ಕಮಲವನ್ನು ಕಂಡು ಕಮಲಮುಖಿಯಾದಂಥ ಜಾನಕಿಯನ್ನು ಸ್ಮರಿಸಿಕೊಳ್ತಾಳೆ ಯಾವುದೋ ಪಕ್ಷಿಯ ರವದಲ್ಲಿ ಸೀತೆಯೇ ಮಾತಾಡ್ತಾಳೆ ಎಂದು ಭ್ರಮಿಸುತ್ತಾನೆ ಅಡಿಗಡಿಗೆ ಹೇ ದಯತೆ ಜನಕ ಸುತೆ ಎಲ್ಲಿ ಅಡಗಿದ್ದೀಯೋ ಅಂತ ಮತ್ತೆ ಮತ್ತೆ ಸ್ಮರಿಸುತ್ತಾರೆ ಲಕ್ಷ್ಮಣ ಧೈರ್ಯ ಕೊಡ್ತಾ ಇದ್ದಾನೆ ಆಗ ಅನೇಕ ಅನೇಕ ದೃಷ್ಟಾಂತಗಳ ಮೂಲಕ ಇದನ್ನು ಹೇಳುತ್ತಾರೆ ಶ್ರೀರಾಮಚಂದ್ರ ಪಂಪಾ ನೀರು ಕುಡಿಲಿಕ್ಕೆ ಹೋಗ್ತಾರಂತೆ ಆ ನೀರು ಕುಡಿದ ಮೇಲಕ್ಕೆ ಬರುವಾಗ ತನ್ನ ಕೈಯಲ್ಲಿದ್ದ ಬಾಣವನ್ನು ಹಾಗೆ ಚುಚ್ಚಿದನಂತೆ ಅಲ್ಲೊಂದು ಕಪ್ಪೆ ಇತ್ತು ಆ ಕಪ್ಪೆಯ ಬೆನ್ನೊಳಗ ತೂರಿ ಆ ಬಾಣ ಹೋಗಿ ನೆಲಕ್ಕೆ ಮುಟ್ಟತ ಆ ಕಪ್ಪೆಯ ರಕ್ತದಲ್ಲಿ ಒದ್ದಾಡತಾಯಿದೆ ಇದೆ ಆದ್ರೇನು ಸದ್ದು ಮಾಡುವುದಿಲ್ಲ ರಾಮ ಆ ಬಾಣವನ್ನು ಕೀಳ್ಲಿಕ್ಕೆ ಬರುವಾಗ ಬಾಣದುತ್ತ ಕಪ್ಪೆ ಕಾಣಿಸಿತು ರಾಮ ಕೇಳ್ತಾನೆ ಹೇ ಮಂಡೂಕುವೆ ಹೇ ಕಪ್ಪೆಯೇ ನನ್ನ ಬಾಣ ನನಗೆ ಚುಚ್ಚುವಾಗ ತಿಳಿಯಿದೆ ನಾನು ಕೆಲಸ ಮಾಡಿದೆ ಆ ಚುಚ್ಚುವಾಗ ನೀನು ಸ್ವಲ್ಪ ಶಬ್ದ ಮಾಡಿದ್ರೆ ಸ್ವಲ್ಪ ನೀನು ಕೂಗಾಡಿದ್ರೆ ನಾನು ಆಗಲೇ ನಿನ್ನ ಬದುಕಿಸ್ತಿದ್ದೆ ಆ ಕಪ್ಪೆ ಹೇಳುತ್ತದಂತೆ ರಾಮಚಂದ್ರ ಹಾವು ನನ್ನನ್ನು ಕೊಲ್ಲಿಕ್ ಬರುವಾಗ ನಾನು ರಾಮಾ ರಾಮ ಅಂತ ಹೇಳ್ತಿದ್ದೆ ಈಗ ರಾಮನಾದ ನೀನೇ ಕೊಲ್ಲಿ ಬರುವಾಗ ಯಾರನ್ನು ಕರೆಯೋದು ಅಂತ ಗೊತ್ತಾಗ ಸುಮನಾದ ಅಂದ್ಬಿಡ್ತಂತೆ ಕಪ್ಪು ಆ ಕಪ್ಪೆ ಹಾಗೆ ಹೇಳ್ತಂತೆ ಅದರ ಅರ್ಥ ಏನು ಅಂದ್ರೆ ಭಗವಂತನ ಸಂಕಲ್ಪವೇ ಅದಕ್ಕನುಗುಣವಾಗಿ ತನ್ನನ್ನು ಹೊಂದಿಸಿಕೊಳ್ತಾರೆ ಭಕ್ತರು ಅಂತ ಅರ್ಥ ಒಂದು ಕಾಗೆ ನೀರು ಕುಡಿಯಲಿಕ್ಕೆ ಬಂತಂತೆ ಪಂಪಾ ತೀರಕ್ಕೆ ಅಧೀಗ ನೋಡುತ್ತದೆ ನೀರು ಕುಡಿಯದೆ ಹೊರಟು ಹೋಯಿತು ಯಾಕೆಂದ್ರೆ ಆ ನೀರು ಕುಡಿಯುವಷ್ಟು ಕಾಲ ನಾನು ನೀರಿನ ಕಡೆಗೆ ಲಕ್ಷ್ಯ ಕೊಟ್ಟರೆ ನೀರದ ಲೋಚನಾದ ರಾಮನನ್ನು ನೋಡುವ ಈ ಭಾಗ್ಯ ತಪ್ಪಿಸದಲ್ಲ ಅಂತ ಆ ಕಾಗೆಗೂ ಕೂಡ ಆ ರಾಮಷ್ಟು ಪ್ರಯತನ ಕಾಣಿಸ್ತಾರಂತೆ ಮುಂತಾದ ವರ್ಣನೆಗಳೇನು ಕಾಣಿಸ್ತಾವಂದ್ರೆ ಭಗವತ್ನ ಕಸ್ಯಕ ಪ್ರಿಯದರ್ಶನ ಅಂತಕ್ಕಂತಹ ಮಾತನ್ನು ಪುಷ್ಟೀಕರಿಸ್ತಾ ಇದೆ ರಾಮನೇ ಜಗನ್ನಾಥ ಪರಮಾತ್ಮನ ಸ್ಪಷ್ಟಪಡಿಸುತ್ತದೆ ರಾಮ ಲಕ್ಷ್ಮಣನ ಕುಳಿತು ವಿಚಾರ ಮಾಡ್ತಾ ಇರತಕ್ಕಂಥ ಕಾಲ ಅತ್ತ ಪೃಶ್ಚಿಮೂಕಗಿರಿ ಶಿಖರದಲ್ಲಿ ಕಂಡ ನೊಡ್ಡೋಲಗದೊಳಿದ್ದೀ ಚಂಡ ಕರ ಕುಲ ಕಮಲವನ ರಿಪು ವಿಜಯ ಮಾಯಾಮನುಜ ವಿಗ್ರಹರ ಸುಗ್ರೀವ ವಾರಿಯ ಭಯದಿಂದ ಆ ಪರ್ವತಲು ಅಲ್ಲಿ ಕುಳಿತವ ಎತ್ತರದ ಪರ್ವತ ಶಿಖರದಿಂದ ರಾಮಲಕ್ಷ್ಮಣರು ನೋಡುತ್ತಾರೆ ಯಾರಿವರು ಖಂಡ ಪರ ಶು ಪರಾಕ್ರಮರ ಕೋದಂಡ ಕಂಡ ಕೃಪಾಣ ಸೂರಾಗಿ ಸುಮಂಡನ ರಾಜಪದ ತೇಜೋ ವಿಮಲ ವಿಗ್ರಹರ ನಾನಾ ಆಯುಧ ಪಾಣಗಳಾಗಿ ಕುಳಿತಿದ್ದ ಧನುಷ್ಯದ ಕೈಯಲ್ಲಿ ಇದರ ಕಂಡು ಭಯವಾಗ್ತದೆ ವಾಲಿಯನ್ನು ಕಳಹಲ್ಪಟ್ಟವರು ಹೀಗಂದು ಹನುಮಾನಕಾರದ ಸುಗ್ರೀವ ಹನುಮಾನ ಕಾರ ಕೋಪರಿಮಗ್ರಜ ಕಳುಹಿರೋ ಭೂಪಕುಮಾರನ ತಿಳಿದು ಬಹನುಮ ಭೂಪಕುಮಾರನ ತಿಳಿದು ಬಹನುಮ ಹನುಮನ ಕರದಿಂದ ಗುಪಿತದಿ ಪೋ ಕಪಟ ವೇಷದಲ್ಲಿ ಉಪ್ಪಿತದಿ ಪೋ ಪಿತ ಪೋಗು ನಿ ಕಪಟಮೇಶದಲ್ಲಿಪಿ ನ ವಟುಗಳ ತರ ಶೀಘ್ರದಿ ಹನುಮ ಮೋಗು ಶೀಘ್ರದಿ ಸುಗ್ರೀವ ಹನುಮನ ಕರಂದ ಸುಗ್ರೀವನ ಮಾತನ್ನು ಕೇಳಿದಂಥ ಆಂಜನೇಯ ಸ್ವಾಮಿ ತಕ್ಷಣವೇ ಸನ್ಯಾಸಿ ವೇಶವನ್ನ ಧರಿಸಿಕೊಂಡು ರಾಮಚಂದ್ರನು ನೋಡ್ಲಿಕ್ಕೆ ಬರುತ್ತಾನೆ ಎಂದಿದ್ದಾರೆ ಸರ್ವಜ್ಞರಾದಂಥ ವಾಯುದೇವರಿಗೆ ಶ್ರೀರಾಮ ಪರಮಾತ್ಮಾಂಬ ಜ್ಞಾನ ಇಲ್ವೇ ಯಾರು ತಿಳ್ಕೊಂಡು ಬರಬೇಕೆ ಸುಗ್ರೀವನ ಆಜ್ಞೆ ಪಾಲಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತನನ್ನು ಸ್ತುತಿಸ್ತಾ ಬರ್ತಾನೆ ಅವತಾರದಲ್ಲಿದೆ ನಿಮಿತ್ತವಾಗ್ತದೆ ಸನ್ಯಾಸವೇ ಶಾಕ್ ಕೊಂಡು ಯಾಕೆ ಬಂದ ಸುಗ್ರೀವನ ಆಜ್ಞೆ ಪಾಲಿಸ್ಲಿಕ್ಕೆ ಬಂದನೆ ಹೊರತು ರಾಮದೇವರನ್ನೇನೋ ಮೋಸ ಮಾಡಲಿಕ್ಕಲ್ಲ ರಾವಣನು ಸನ್ಯಾಸಿಯಾಗಿ ಬಂದಿದ್ದಲ್ಲ ಸೀತಾದೇವಿಯನ್ನು ವಂಚಿಸಲಿಕ್ಕೆ ಹಾಗೆ ಬಂದನೆ ಆಂಜನೇಯ ನವ ವ್ಯಾಕರಣ ಪಂಡಿತ ಯಾವಾತನ ಚಿಂತನೆಯಿಂದ ಬುದ್ಧಿ ಬಲ ಯಶೋ ಧೈರ್ಯಾದಿಗಳು ಪ್ರಾಪ್ತಿಯಾಗ್ತಾವೋ ಅಂಥ ಆಂಜನೇಯನು ವಿತತ ವಿಮಳಾಮ್ರಾಯ ವಿಶ್ರುತದ ಮಣಿಕುಂಡಲದ ವಿತತ ವಿಮಳಾಮ್ರಾಯ ಸದಾಕಾರ ವೇದಗಳನ್ನು ಕೇಳಿದ ಪುರುಷನನ್ನ ಸ್ತೋತ್ರಗೈರ ಆ ದಿವ್ಯವಾದಂತಹ ಕಿವಿಗೆ ಹಾಕೊಂಡ ಕುಂಡಲ ವಿವಿದ ಸ್ಮೃತಿ ವಿಲಾಸ ಬ್ರಹ್ಮ ಬ್ರಹ್ಮ ದಂಡದ ನಿರ್ಜಿತೇಂದ್ರಿಯದ ನರಹರಿ ಕವರುಗಳು ಹೇಳ್ತಾರೆ ಇವನು ಅತಿಶಯದ ಯತಿ ಹನುಮಂತ ಅತಿಶಯದ ಯತಿ ಯಾಕಂದ್ರೆ ಯಜ್ಞೋಪವೀತ ಯಜ್ಞೋಪವೀತ ಕಾಣಿಸ್ತದೆ ಎಲ್ಲೋ ಸನ್ಯಾಸಿಗಳು ಯತಿಗಳಿಗೆ ಶಿಖಾ ಸೂತ್ರ ವಿಸರ್ಜನೆ ಮಾಡಿತಾನೆ ಅವ್ರ ಯತಿಗಳಾಗೋದು ಆದ್ರೆ ಇದು ಅತಿಶಯದ ಯತಿ ಇವ ಯಜ್ಞೋಪವೀತ ಕಾಣಿಸ್ತದೆ ಕನಕ ಕೌಪಿಯನ್ನು ಧರಿಸಿದ್ದಾರೆ ಈ ವೇಷ ಹಾಕೊಂಡು ಬಂದ ಯತಿ ಏನ್ ಮಾಡ್ತಾನಂದ್ರೆ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನ ಇದು ಆಶ್ಚರ್ಯ ಸನ್ಯಾಸಿಗೆ ಯಜ್ಞೋಪವೀತಿ ಇರೋದಿಲ್ಲ ಸಾಲದಕ್ಕೆ ಸನ್ಯಾಸಿಯಾದವು ಆ ಗೃಹಸ್ಥನಿಗೆ ನಮಸ್ಕಾರ ಮಾಡೋದಿಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿದ ಅದು ಇದೇ ಇವ ಎಂಥ ಗೃಹಸ್ಥ ಅವ್ಯಾಕೃತ ಗೃಹಸ್ಥಾಯ ಣಯನೇ ನಮಃ ಅಂತ ಮಧ್ವಾಚಾರ ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ ವಿಕಾರವಿಲ್ಲದಿರತಕ್ಕಂಥ ನಿತ್ಯ ಗ್ರಹಸ್ಥನವ ಪರಮಾತ್ಮ ಈ ಬ್ರಹ್ಮಾಂಡಗಳೆಲ್ಲ ಅವನಿಗೆ ಗ್ರಹ ಇದರಲ್ಲೆಲ್ಲ ವ್ಯಾಪಕನಾಗಿರತಕ್ಕಂಥ ಅವ ಲಕ್ಷ್ಮೀದೇವಿಯ ಕರದಿಂದೆಲ್ಲ ಸೇವೆಯನ್ನು ಪಡೆಯತಕ್ಕಂಥವಾ ತನ್ನ ಸ್ವಾಮಿ ಎಂಬುದಾಗಿ ತಿಳಿದೇ ಬಂದು ಸುಗ್ರೀವನ ಚಪಲಕ್ಕಾಗಿ ಅಷ್ಟೇ ಈ ವೇಷ ಈಶಾಕೊಂಡು ಬಂದು ಅವನ ಆಜ್ಞೆ ಜಯ ಜಯ ದಾಶರಥಿ ಹಾಗಾದ್ರೆ ರಾಮನ ಹೆಸರುತ್ತೆ ಕರೆದು ನಮಸ್ಕಾರ ಮಾಡಿದ್ದೆ ಅಂದ್ರೆ ಲಕ್ಷ್ಮಣನ ಯಾವ ತೊಳೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಾ ಇರತಕ್ಕಂಥ ರಘುರಾಮಚಂದ್ರವನು ಇವನನ್ನು ನೋಡಿದ ಕ್ಷಣ ಕಿವಿಯಲ್ಲಿ ಶೋಭಿಸುವ ಕುಂಡಲಗಳನ್ನೋಡು ಅಂದ ರಾಮ ಇವನಮ್ಮಲ್ಲಿ ಮಾತಾಡುವಾಗವನ ಮಾತಿನ ಸರಣಿ ನೋಡು ಇವ ತ್ರೈವಿಧ್ಯದಲ್ಲಿ ಅಂದ್ರೆ ಮೂರೂ ವೇದಗಳನ್ನು ಅಧ್ಯಯನ ಮಾಡಿರತಕ್ಕಂಥ ಸಾಂಗೋಪಾಂಗವಾಗಿ ಕಿಂಚಿತ್ತಾದರೂ ಅಪಶಬ್ಧಗಳು ಇವನು ಬಾಯಲ್ಲಿ ಬರುವುದಿಲ್ಲ ಆದ್ರಿಂದ ಇವನು ಯಾರೋ ಮಹಾತ್ಮ ಅನ್ನ ಸಂದೇಹವಿಲ್ಲ ಆ ಕುಂಡಲಗಳು ನೋಡು ಅಂತ ಹೇಳ್ತಾನೆ ರಾಮ ಆಂಜನೇಯನಿಗೆ ಅವನ ತಾಯಿ ಹೇಳಿದ್ಲು ಅಂಜನಾದೇವಿ ಯಾರು ನಿನ್ನ ಈ ಕುಂಡಲಗಳನ್ನು ಗುರುತಿಸ್ತಾನೋ ಅವನೇ ನಿನಗೆ ಗುರು ಅವನೇ ನಿನಗೆ ದೇವರು ಅಂತ ತಿಳ್ಕೊ ವಾಯುದೇವರು ಜಗತ್ತಿಗೆಲ್ಲ ಗುರು ಅವನಿಗೇ ಗುರುಗಳು ಶ್ರೀಮನ್ನಾರಾಯಣ ಯಾವಾಗ ಈ ಕುಂಡಲಗಳನ್ನು ಇವ ಗುರುತಿಸಿದನೋ ಇವ ಪರಮಾತ್ಮ ಅಂತ ಜಯ ಜಯ ದಾಶರ ಸೀತಾಪತಿ ಜಯ ಜಯ ದಾಶ ದಶರಥ ಸೂತ ತ್ರಿ ದಶೋಪಮ ಸುಂದರ ಸರ್ವಜ್ಞರಾಗಿರ್ತಕ್ಕಂಥ ವಾಯುದೇವರಿಗೆ ಇದನ್ನ ಗೊತ್ತಿದ್ರು ಕೂಡ ವ್ಯವಹಾರಕ್ಕಾಗಿ ಪರಸ್ಪರ ಮಾತಾಡಿಸುತ್ತಾರೆ ಪರಸ್ಪರವಾಗಿರ್ತಕ್ಕಂತಹ ಪರಿಚಯ ಹೇಳಿಕೊಂಡ ನಾನು ದಶರಥ ನಾನು ಸತಿಯನ್ನು ಕಳ್ಕೊಂಡವ ಅಂತ ರಾಮಚಂದ್ರ ದೇವರು ಹೇಳಿದರು ನಾನು ಕೇಸರಿ ಕಪಿಯ ಪುತ್ರ ಅಂಜನಾದೇವಿ ನನ್ನ ತಾಯಿ ಸುಗ್ರೀವ ರಾಜ ಮುಂತಾಗಿ ಜಯ ಜಯವನ್ನು ಹೇಳಿ ಮಂಗಲವನ್ನು ಬಯಸಿ ನಮ್ಮ ರಾಜ ನಿಮ್ಮನ್ನು ಕಾಲಿಸ್ತಾನೆ ಅಂತ ಕರ್ಕೊಂಡು ಬರ್ತಾನೆ ಆಗ ಲಕ್ಷ್ಮಣ ಹೇಳ್ತಾನಂತೆ ನಿಮ್ಮ ರಾಜನಾದ ಸುಗ್ರೀವನಿಂದ ನಮಗೇನಾದರೂ ಸಹಾಯವಾದೀತೆ ಅಂತ ಕೇಳ್ತಾರೆ ಇಡೀ ಜಗತ್ತಿಗೆ ಸಹಾಯ ಮಾಡುವ ಪರಮಾತ್ಮ ರಾಮನೋರ್ವಸಹಾಯ ಜಗತ್ತೋರ್ವಸ ರಮ ರಾಮನೆ ತನುಮನ ರಾಮನೆ ಜೀವನ ಇಂಥ ಶ್ರೀರಾಮನಿಗೆ ಇನ್ನೊಬ್ಬರು ಸಹಾಯ ಮಾಡಬೇಕೆ ಮತ್ತೊಬ್ಬರಿಂದ ಆಗಬೇಕಾದ್ಂಟೆ ಲಕ್ಷ್ಮಣನು ಅವತಾರ ಕಾರ್ಯಕ್ಕೆ ಅನುಕೂಲವಾಗಲುಸ್ಕರವಾಗಿ ಆ ಸುಗ್ರೀವನಿಗೆ ಭಗವಂತನ ಸೇವೆ ಕೊಡಿಸಿ ಅವನು ಉದ್ಧಾರ ಮಾಡಲುಸ್ಕರವಾಗಿ ನಮಗೆ ಸಹಾಯವಾಗಬಹುದೇ ಬನ್ನಿ ಅವನ ಬಳಿ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಅವರ ತನ್ನ ಹೆಗಲ ಮೇಲೆ ಹೊತ್ತ ಆ ಶ್ರೀಹರಿಯನ್ನ ಎತ್ತಿ ಹಿಡಿದು ಹೆಗಲ ಮೇಲೆ ಕುಳ್ಳಿರಿ ಸಿದ್ಧ ಅದರರ್ಥ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಎತ್ತಿ ಹೇಳುತ್ತಂತ ಮಹಾಪುರುಷಾತ ಹಾಗೆ ಕರೆದುಕೊಂಡು ಬಂದು ಸುಗ್ರೀವನಿಗೆ ಪರಸ್ಪರ ಪರಿಚಯವಾಗಿಸಿ ಸ್ನೇಹವಾಯಿತಂತೆ ಅವರಿಗೆ ಅಲ್ಲಿ ಸ್ನೇಹ ಅದು ಅಗ್ನಿಸಾಕ್ಷಿಯಾದ ಸ್ನೇಹ ಎಂಥ ಆಪತ್ತುಗಳಲ್ಲಿಯೂ ನಾವು ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಅಗಲಬಾರದು ಸಹಾಯ ಮಾಡಬೇಕು ಅಂತ ತೋ ಅಗ್ನಿಂ ದೀಪ್ಯಮಾನಕೃತು ಪ್ರದಕ್ಷಿಣಂ ಅಗ್ನಿ ಪ್ರದಕ್ಷಿಣೆ ಬಂದು ಅಗ್ನಿಸಾಕ್ಷಿಯಾಗಿ ಅವರಲ್ಲಿ ಗೆಳೆತನ ಉಂಟಾಗ್ತದೆ ಸುಗ್ರೀವ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ ಆಪತ್ತಿನಲ್ಲಿ ರಾಮ ನಾನು ನಿನಗೆ ನೆರವಾಗ್ತೇನೆ ಆದ್ರೆ ಈಗ ನನ್ನ ಸ್ಥಿತಿ ನೋಡು ನಮ್ಮ ಅಣ್ಣ ನಾನು ತಮ್ಮ ಸುಗ್ರೀವಿಯಷ್ಟು ಪ್ರೀತಿಯಿಂದ ಇದ್ವು ನಾವು ಅದೊಂದು ದಿನ ಆಗಮಿಸಿದಂತಹ ದುಂಧುಬಿಯ ಪ್ರಕರಣದಿಂದಾಗಿ ಆ ಅಸುರನ ಯುದ್ಧಕ್ಕೆ ಗುಹಿರೊಳಕ್ಕೆ ಹೋದಂತಹ ನನ್ನ ಅಣ್ಣ ಅನೇಕ ದಿನಗಳ ತನಕ ಯುದ್ಧಕ್ಕೂ ಹೋದವರು ಹಿಂದಕ್ಕೆ ಬಾರದೇ ಇರುವಾಗ ನಾವು ಹೊರಕ್ಕೆ ಮಹಾದ್ವಾರದಲ್ಲಿ ಕಾದಿದ್ದು ಆಗಲೇ ಗುಹೆಯಿಂದ ರಕ್ತ ಈಚೆ ಬರಲಿ ಪ್ರಾರಂಭವಾಯಿತು ಓಹೋ ದುಂದು ವಿ ನಾಮಕ ಅಸುರನು ನಮ್ಮ ಅಣ್ಣನನ್ನೇ ಕೊಂದಿರಬೇಕು ಈಗ ಬಂದು ನಮ್ಮ ಕೃಷ್ಣನ್ನೇ ನಾಶ ಮಾಡ್ತಾನೆ ಅಂತ ಜಾಂಬುವರೆ ಹನುಮನೆಯಾದ್ಯಾದರೂ ಕೊಟ್ಟಂತಹ ಸೂಚನೆಯಂತೆ ಆ ರಾಕ್ಷಸ ಹೊರ ಬರದಿರಲಿ ಅಂತ ನಾವು ಆ ಮುಚ್ಚಿದ್ದು ನಿಜ ಅಸುರನನ್ನು ಕೊಂದು ಹೊರಕ್ಕೆ ಬಂದಂತಹ ವಾಲಿ ನನ್ನ ಮೇಲೆ ರಾಜದ್ರೋಹದ ಅಪವಾದವನ್ನು ಹೊರಿಸಿ ಅವನ ಮಗಳಂತಿರುವ ನನ್ನ ಹೆಂಡತಿಯಾದ ರುಮಾದೇವಿಯನ್ನು ಅಪಹರಿಸಿ ನನ್ನನ್ನು ಹೊಡೆದು ಬಡದು ಹನುಮದಾದಿಗಳ ಜೊತೆಗೆಲ್ಲ ಹೊರಗೆ ಹಾಕಿಬಿಟ್ಟಿದ್ದ ಎಲ್ಲಿ ಹೋದರೂ ನನ್ನನ್ನು ಬೆನ್ನೆಡ್ತಾ ಇದ್ದ ನಾನಾ ವಾಲಿಯ ಭಯದಿಂದ ತಿರುಗಾಡದಿರುವ ಪರ್ವತಿಗಳೇ ಆಮೇಲೆ ಇಲ್ಲಿಗೆ ಬಂದೆ ಯಾಕೆಂದ್ರೆ ಆ ದುಂದುಬಿಯನ್ನು ಕೊಂದ ಮೇಲೆ ಅವನ ಶವವನ್ನ ಆ ದುಬೆ ಅಟ್ಟೆಯನ್ನು ಎತ್ತಿ ಮೇಲಕ್ಕೆಸೆದಾಗ ಅದರ ರಕ್ತವು ಮತಂಗರ ಆಶ್ರಮದಲ್ಲಿ ಬಿದ್ದಾಗ ವಾಲೀನೇನು ಈ ಪರ್ವತಕ್ಕೆ ಬಂದರೆ ನಿನ್ನ ಶಿರಸ್ಸು ಸಹಸ್ರ ಹೋಳಾಗಲೆಂಬುದಾಗಿ ಮತಂಗರು ಶಪಿಸಿದ ಕಾರಣದಿಂದ ಅಣ್ಣ ವಾಲಿಗಿಲ್ಲಿ ಬರಲಾರ ಅಂಬ ಧೈರ್ಯದಿಂದ ನಾನಿದ್ದೇನು ರಾಮ ನನ್ನ ಪತ್ನಿಯ ಅಪಹಾರವಾಗಿದೆ ಮಗಳಂತ ಬಲಾತ್ಕಾರದಿಂದ ತಾನೆ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದಾನೆ ಸಾಲದ್ದಕ್ಕೆ ದುರಾತ್ಮನಾದ ದುಷ್ಟನಾದ ಅಸುರನ ಜೊತೆಗೆಲ್ಲ ಸಂಪರ್ಕ ಬೆಳೆಸಿದ್ದಾನೆ ಅಂಥ ಒಂದು ದೈತ್ಯನ ಗುಂಪೆ ಒಂದು ಕಡೆಗೆ ಸೇರಿದೆ ವಾಲಿ ಮಹಾಬಲಿಷ್ಠರಾಮ ನೀನು ಆ ವಾಲಿಯನ್ನು ಶಿಕ್ಷಿಸಿ ನನಗೆ ಕಿಷ್ಕಿಂದಿ ಆಧಿಪತ್ಯವನ್ನು ಕೊಡಿಸತಕ್ಕಂಥದ್ದು ಸಾಧ್ಯವೋ ಸಾಧ್ಯವೋ ತಿಳಿಯಿತು ನಿನ್ನ ಅದ್ಭುತವಾದ ಸಾಮರ್ಥ್ಯವನ್ನು ನೋಡಲು ಬಯಸುತ್ತೇನೆಂದಾಗ ಆ ದುಂದುವೆಯ ಅಟ್ಟೆಯನ್ನು ಒದ್ದು ಎಡಗಾಲಿಂದ ಸಹಸ್ರ ಯೋಜನೆಯ ದೂರಕ್ಕೆ ತಳ್ಳಿ ಒಂದೇ ಬಾಣದಿಂದ ಸಪ್ತ ದಾಳಗಳನ್ನು ಕತ್ತರಿಸಿ ಶ್ರೀರಾಮ ತೋರಳಾಗಿ ಆಗ ಶ್ರದ್ಧೆ ಉಂಟಾಗ್ತದೆ ನಾನಾ ವಿಧವಾಗಿ ಸುಗ್ರೀವನಿಗೆ ವಿಚಾರ ಹೇಳಿದ ಮೇಲೆ ಕಪಿಗಳಲ್ಲಿ ಕೆಲವರು ಸೀತಾಪಹಾರದ ವೃತ್ತಾಂತವನ್ನು ಕೇಳಿ ಅಂದು ಜಾನಕ್ಕೆ ಎಸೆದಂತಹ ಆಭರಣದ ಯಾವ ಗಂಟನ್ನು ತಂದು ಮುಂದಕ್ಕೆ ಅದು ಒಂದೊಂದನ್ನು ಬಿಚ್ಚಿ ಬಿಚ್ಚಿ ನೋಡ್ತಾ ಶ್ರೀರಾಮಚಂದ್ರ ಶೋಕಾ ಕುರಿತನಾದ ಅನುಜ ಲಕ್ಷ್ಮಣ ನನಗೆ ಭ್ರಮೆ ಉಂಟಾಗಿದೆ ತಮ್ಮ ಇದು ಹೌದೋ ನೋಡು ಈ ಕುಂಡಲ ಈ ಅವಳು ಧರಿಸ್ತಾ ಇದ್ಲೋ ನೋಡು ಆಗಾ ಲಕ್ಷ್ಮಣ ಕೊಡೋ ಉತ್ತರ ಅಣ್ಣ ನಹು ಜಾನಾಮಿ ಕೇಯೂರೆ ನಹು ಜಾನಾಮಿ ಕುಂಡಿರ ಅಣ್ಣ ನಾನೆಂದೂ ನನ್ನ ಅತ್ತಿಗೆಯ ಉತ್ತಮಾಂಗಗಳ ಕಡೆ ಕಣ್ಣು ಹರಿಸಿದವನೇ ಹಾಯಿಸಿದವನ ಈ ಕೇಳೂರುಗಳು ಈ ಕುಂಡಲಗಳು ಅತ್ತಿಗೆಯದ ಹೌದು ಅಲ್ವ ನಂಗೆ ಗೊತ್ತಿಲ್ಲ ಆದರೆ ಈ ನೂಪುರವನ್ನು ಕಾಲಿನ ಗೆಜ್ಜೆಯನ್ನು ನೋಡಿದ್ರೆ ನಾನ್ ನಿತ್ಯಾವಳ ಪಾದಕ್ಕೆ ನಮಸ್ಕಾರ ಮಾಡುವಾಗ ೂ ಪೂರೇ ಅಭಿಜಾನಿ ನನ್ನ ನಮಸ್ಕಾರ ಮಾಡುವಾಗ ಈ ಕಾಲ ಗೆಜ್ಜೆಗಳಷ್ಟು ಕಂಡಿದ್ದೇನೆ ಬೇರೆ ಯಾವುದೂ ತನಗೆ ತಿಳಿಯುದು ಅಂತಕ್ಕಂಥ ಲಕ್ಷ್ಮಣನನ್ನ ಬರ ತಿಳಿದಪ್ಪಿಕೊಂಡು ಸಮಾಧಾನ ಸುಗ್ರೀವನಂದ ಏನು ಭಯಪಡಬೇಕಾದ್ರು ರಾಮ ನಮ್ಮಿಂದ ನಿನಗೆ ಬೇಕಾದ ಸಹಾಯ ದೊರಕುತ್ತದೆ ಎಂದಾಗಲೇ ಶ್ರೀರಾಮ ಭರವಸೆ ಕೊಡುತ್ತಾನೆ ಸುಗ್ರೀವ ಹೋಗುವಾಲಿ ಏನು ಯುದ್ಧಕ್ಕರೆ ಆ ಪತಿ ನಿನ್ನ ಪತ್ನಿಯನ್ನು ಅಪಹರಿಸಿರತಕ್ಕಂಥವನನ್ನ ದುಷ್ಟರಾದ ದೈತ್ಯರಲ್ಲಿ ಸ್ನೇಹ ಮಾಡಿರತಕ್ಕಂಥವನನ್ನ ನನ್ನ ಹಿರಿಯರ ಸ್ಥಳವಾದ ದಂಡಕಾರಣ್ಯದಲ್ಲಿ ಆ ರಾಕ್ಷಸ ಸೇನೆ ತಂದು ಇಡಲಿಕ್ಕೆ ಕಾರಣೀಭೂತನಾಗಿರತಕ್ಕಂಥ ಅವನನ್ನು ಶಿಕ್ಷಿಸುವುದು ನಮಗೆ ಧರ್ಮ ರಾಜಕಾರಿ ಹೋಗವನು ಯುದ್ಧಕ್ಕರಿ ಅಂತ ಮರುದಿನವೇ ಉದಯಕ್ಕೆ ಮೊದಲೇ ಮಹಾದ್ವಾರದಲ್ಲಿ ಬಂದು ಒಬ್ಬಿಡ್ತಾ ಇದ್ದಾನೆ ವಾಲಿಯನ್ನು ಯುದ್ಧಕ್ಕೆರೆಯುತ್ತ ಇನ್ನೇನು ಬೆಳಕು ಹರಿಯಲಿಲ್ಲ ರಾತ್ರಿಯೇ ಅಥ ದಸ್ಯ ನಿನಾದಂ ಸರ್ವಭೂತ ಪ್ರಕಂಪನೋ ಆ ಸುಗ್ರೀವನ ಘರ್ಜನೆ ವೃಕ್ಷತತಿಗಳು ಭೂಮಂಡಲವೇ ನಡುಗುತ್ತೋ ಎಂಬ ಹಾಗೆ ಬಾಯುದ್ಧಕ್ಕೆ ಕೋಟೆಯಿಂದ ಹೊರಕಬಾ ಅಂತ ಕರೆಯುವಾಗ ವಾಲಿಯದ್ದು ಸಿಟ್ಟಿನಿಂದ ಇಂದೇವನನ್ನು ಮುಗಿಸುತ್ತೇನೆ ಅಂತ ಹೊರಟು ಬಿಡ್ತಾಳೆ ಆಗ ತಾರಾದೇವಿ ಬಂದು ವಾಲಿಯನ್ ತಡೆಯುತ್ತಾಳೆ ಇರಾ ನಿನ್ನ ಪುಣ್ಯವು ಶಿಥಿಲವಾಗಿದೆ ಹೀಗೆ ಉಳಿದದ್ದು ಪಶುಬಲ ಮಾತ್ರ ನಿನ್ನಲ್ಲಿ ದೈವಿ ಬಲ ಇಲ್ಲ ಧರ್ಮ ಬಲ ಇಲ್ಲ ಸುಗ್ರೀವನ ಸುಮ್ಮನೆ ಕರೆದಿಲ್ಲ ನನ್ನ ಮಾತು ಕೇಳು ಬೇಡವೀರ ಸಮರ ಸಮರ ಬೇಡವೀರ ಸಮರ ಖಾಡರಾತ್ರಿ ಅಪಾಯ ಭಯಂ ಖಾಡರಾತ್ರಿ ಅಪಾಯ ಭಯಂ ಬೇಡವೀರ ಸಮರ ಿ ಅಪಾಯ ರವಿ ಕುಲ ಜನ ರವಿ ಸೂತ ಮಂದಾಗಿ ಬಾಲ ಅಂಗದೂ ಪೇಳಿ ಹವಚನ ಬಾಲ ಅಂಗ ನಮ್ಮ ಮಗ ನಿನ್ನೆ ಬಂದು ಹೇಳಿದ್ದಾರೆ ನಮ್ಮನ್ನು ವಂಚಿಸುತ್ತಾನೋ ಆ ಮುದ್ದು ಮಗು ಬಂದು ಹೇಳುತ್ತದೆ ಅಮ್ಮ ಅಪ್ನಿಗೆ ಹೇಳು ಇನವಂಶಲಾವನಾಗಿರತಕ್ಕಂಥ ರಘುರಾಮಚಂದ್ರಮನೆಂಬ ಮಹಾನ್ ಯೋಗಿ ಮಹಾಪುರುಷ ಹಾಗೆಯೇ ಇನತನೂಜನಾಗಿರತಕ್ಕಂಥ ಸುಗ್ರೀವನಿಂದೊಡಗೂಡಿ ನಮ್ಮನ್ನು ಕೊಲ್ಲಲಿಕ್ಕೇ ಬರ್ತಾನೆ ಅವರಲ್ಲಂತ ಅಸಖ್ಯವಾಗಿದೆ ಅಂತ ಅಂಗದ ಹೇಳಿದ್ದಾರೆ ಅದರಿಂದಾಗಿ ನಿಶ್ಚಯವಾಗಿ ನಿಮಗೆ ಸಾವು ಕಾದಿದೆ ಅಂತ ನನ್ನ ಆತ್ಮ ಸ್ಪಷ್ಟವಾಗಿ ಹೇಳುತ್ತೆ ಈರ ಪುಣ್ಯಕ್ಷೀಣವಾಗದ್ದು ಯುದ್ಧ ಬೇಡ ಅಂತ ಬಳ್ಳನ ನಗುತ್ತಾ ಮುಚ್ಚಿ ನಚ ಕಾರ್ಯೋ ರಾಘವಂ ಪ್ರತಿಮತ್ ನಾನು ರಾಮನ ವಿಚಾರ ಕೇಳಿದ್ದೆ ಧರ್ಮಿಷ್ಟ ನೀತಿವಂತನ ನನಗೂ ಅವನಿಗೆ ಶತ್ರುತ್ವೇ ಇಲ್ಲ ಧರ್ಮ್ಞಶ್ಚ ಕೃತಜ್ಞ ಕಥಂ ಪಾಪಂ ಕರಿಷ್ಯತಿ ಅಂತ ಧರ್ಮಜ್ಞ ನಿರಪರಾಧಿ ಅಂತ ನನ್ನ ಕೊಂದು ಪಾಪ ಕಟ್ಕೊಳ್ತಾನೋ ನಿಂಗೆ ಯಾರು ಹೇಳಿದ್ರೆ ಇದನ್ನ ಏನೇನೋ ಮನಸ್ಸಿನಲ್ಲಿ ಭ್ರಮೆಯನ್ನು ಕಟ್ಕೊಂಡು ಈ ಕಾರ್ಯ ಮಾಡಬೇಡ ಆಗಾಗ ಆಗಾಗಲನ್ನು ಯುದ್ಧ ಕರೆದು ಅಪಮಾನ ಮಾಡತಕ್ಕಂಥ ಸುಗ್ರೀವನಿಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ ಅಂತ ಹೊರಟ ಮೇರು ಮಂದಿರ ತುಲ್ಯ ಗಾತ್ರಗಳಿಬ್ಬರಿಗೆ ಭೀಕರ ಯುದ್ಧ ಪ್ರಾಪ್ತಿಯಾಗ್ತದೆ ಬಂಡೆ ಬಂಡೆಗಳನ್ನು ಎತ್ತಿ ಎತ್ತಿ ತಮ್ಮ ತಮ್ಮ ಬಂಡೆಯ ಮೇಲೆ ಯಸೀಲಿಕ್ಕಾಗಿ ಸಿದ್ಧರಾಗಿದ್ದಾರೆ ಆಗಲೇ ಅನಿರೀಕ್ಷಿತವಾಗಿ ಹರಿಹಾಯ್ದು ಆ ಸುಗ್ರೀನಿಗೆ ತನ್ನ ವಜ್ರ ಮುಷ್ಟಿಯಿಂದ ವಾಲಿ ಗುದ್ದುತ್ತಾನೆ ಸಹಿಸಲಸಾಧ್ಯವಾಯಿತು ವೇದನೆ ಬಿದ್ದು ವಿಲಿವೆ ಒದ್ದಾಡ್ತಾ ಇರುವಂತೆ ಅದೇನು ವಾಲಿ ಕರುಣ ಕಂಡುತ ಎಡಗಾಲ ಒದ್ದ ಹೋಗಾಚೆ ಚಿಕ್ಕಂದ್ರಲ್ಲಿ ನಿನ್ನ ಎತ್ತುಕೊಂಡು ಆಡಿದಂತಹ ದಿನಗಳು ಜ್ಞಾಪಕಕ್ಕೆ ಬರುತ್ತಾರೆ ಪಾಪಿ ಇನ್ನೆಂದೂ ಇತ್ತ ಸುಳಿಬೇಡ ಅಂತ ಸುಗ್ರೀವನ್ನ ಬಿಟ್ಟು ಶವಸದೃಶ್ಯನಾದ ನರಳತಾ ಬಿದ್ದಿದ್ದಾರೆ ವಾಲಿ ಭುಜಪಾಲನೆ ಮಾಡುತ್ತಾ ತನ್ನರಮನೆ ಬರ್ತಾರೆ ಸುಗ್ರೀವನನ್ನೊಂದು ರಾಮನ ಬಳಿಗೆ ಬಂದ ಆಂಜನೇಯ ನನಗೊಳ್ಳೆ ಗೆಳೆಯನ ತಂದು ಕೊಟ್ಟೆ ನೀನು ನಮ್ಮ ಅಣ್ಣ ಏನೋ ಹಿಂದಿನ ನಮ್ಮ ಸ್ನೇಹ ನೆನದು ನನ್ನನ್ನು ಬಿಟ್ಟ ಇಲ್ಲವಾದ್ರೆ ನನ್ನ ಸಾಯಿಸ್ತಾ ಇದ್ದ ರಾಮ ರಘುಕುಲದ ಅರಸುಗಳು ನಾ ಕೇಳಿದ್ದೆ ಸೂರ್ಯಕುಲದ ರಘುಕುಲದ ರಾಜರುಗಳು ಪರಮ ನಿಷ್ಠರು ಯನು ತೇ ರಘುಕುಲದ ರಾಜಗಳು ನಿಷ್ಠಾವಂತರು ಅನ್ನು ಕೇಳಿದ್ದೇನೆ ಸತ್ಯವಂತರು ಅಂತ ಕೇಳಿದ್ದೇನೆ ನೀನ್ ನನ್ನ ವಾಲಿಯ ಕೈಯಲ್ಲಿ ಸಾಯಿಸಲಿಕ್ಕೆ ಈ ಕಾರ್ಯ ಮಾಡಿದೆಯಾ ಪ್ರೇಮದಿಂದ ಹತ್ತಿರ ಕರದಂದ ಸುಗ್ರೀವ ತಮ್ಮ ನಾನಾ ಸಿದ್ಧ ಮಾಡಿಕೊಂಡಿದ್ದೆ ಕೋದಂಡವನ್ನ ನೀವಿಬ್ಬರು ಅಡಿಬೇರಾಗಿ ಉರುಳುತ್ತಿರುವಾಗ ಯುದ್ಧ ಮಾಡುವಾಗ ಯಾರ ವಾಲಿ ಯಾರ ಸುಗ್ರೀವ ನಂಗೆ ತಿಳಿಲಿಕ್ಕಾಗಲ್ಲಪ್ಪ ಒಂದೇ ವೇಷ ಒಂದೇ ಆವೇಶ ಇನ್ನೊಮ್ಮೆ ಅವನನ್ನು ಕರಿ ಘುಪತಿ ತಮ್ ಮನನು ರೂದು ರಘುಪತಿ ತಮ್ ಮನನು ಸಂಗರ ರ ಕೂಹಿ ನಳನಳಿ ಪಜಪುಷ್ಪಮಾಲೆಯ ಕೊರಳಿಗಿಡು. ಆ ಗಜಪುಷ್ಪಮಾಲೆಯನ್ನು ತಂದು ಸುಗ್ರೀವನ ಕೊರಳಿಗೆ ಹಾಕು ಇದರಿಂದ ನಾನು ಗುರುತಿಸಬಲ್ಲೆ ಎಂದಾಗ ಅದು ವಿಜಯಮಾಲೆಯೊಂಬಾಗ ಆ ಪುಷ್ಪಮಾಲೆಯನ್ನು ಹಾಕಿದ್ದಾರೆ ತಕ್ಷಣವೇ ಘನಘೋರವಾದ ಯುದ್ಧ ಪ್ರಾರಂಭವಾಗುವಾಗ ವಾಲಿಯನ್ನು ಪ್ರತ್ಯೇಕ ಗುರುತಿಸಿ ಓರೆ ಗನ್ನಲಿ ಸೂರ್ಯನ ಸುತಗ ಭಯ ಕರಸರಸಿರು ಹತ್ತೋರಿಸುತ ತಗದನಾ ಕರ್ಣ ಪರಿಯಂತ ನಾರಾಜವನ್ನು ಸೆಳೆದು ಶರಣನ ನಾರಿಗಡು ಪೀದ ತನ್ನ ಭಕ್ತನಾದ ಸುಗ್ರೀವನ ಸತಿಯನ್ನು ಅಪಹಾರ ಮಾಡಿದ ಹೀನ ಹೃದಯನ ಹೃದಯಹೀನಾಗಿರತಕ್ಕಂಥ ರಾಕ್ಷಸೀ ಸ್ವಭಾವದವನ ಹೇ ರೂರವ ನೆಚ್ಚೊಡನೆ ಕೆಡ ಕೆಡೆಯಲು ಅವನ ಉರಪ್ರದೇಶಕ್ಕೆ ಶರಣದು ಬಾಣವನ್ನು ಹೊಡೆದಿದ್ದ ಪರ್ವತದೋಪಾಗ ಹಾಂತೂರುಳಿ ಬಿದ್ದಂಥ ವಾಲಿ ಜನ್ಮದಲ್ಲಿದ್ದ ವಜ್ರಾಘಾತವನ್ನು ಎಲ್ಲಿಯೂ ಹೊಂದಿರತಕ್ಕಂಥ ವಿಲವನೇ ವದ್ದಾಳೆ ಹೇ ತಾರಾದೇವಿ ನೀ ನುಡಿದುದು ನಿಜ ಕೆಡಿಸಿದನಿಜ ನಿಜ ನಿಜ ಹೀಗಂತೂ ಕಡಗಣ್ಣಿಂದ ನೋಡುತ್ತಾ ಇದ್ದಾನೆ ರಾಮಚಂದ್ರನನ್ನ ನೀನೇನೋ ದಶರಥನ ಎಲ್ಲಿ ಕಲ್ತೀ ಕಳ್ಳತನದ ವಿದ್ಯೆ ನಿನಗಾರು ಕಲಿಸಿದರು ಸೂರ್ಯ ಕುಲದ ನಾದರೂ ಧಾರ್ಮಿಕರು ಅಂತ ಕೇಳಿದ್ದೆ ನಾನು ನಿನ್ನ ಕುಲಕ್ಕೆ ಶತ್ರುವಲ್ಲ ನಾನಂತ ಅಧರ್ಮ ಮಾಡಿದ್ದಿಲ್ಲ ಯಾಕೆ ನನ್ನ ಹೊಡೆದು ಕಾಡಾಡುಗಳ ವೇಷ ಹಾಕೊಂಡು ಬಂದಿದ್ದೆ ನೀ ಉತ್ತಮವಾದ ನಾಡಿನ ದೊರೆಯಲ್ಲವೇ ನಿನಗೆ ಯುದ್ಧ ಮಾಡಬೇಕು ಅಂತ ಆಸೆ ಇದ್ರೆ ಪ್ರತಿತ್ವಂದಿ ಯುದ್ಧಕ್ಕೆ ನೀ ಕರೀಬೇಕಾಗಿತ್ತು ಎಲ್ಲೋ ಮನೆಯಲ್ಲಿ ಬಾಣ ಹೊಡೆಯುತ್ತಾ ಇದೆಯಲ್ಲ ಸೀತೆಯನ್ನು ಕಳ್ಕೊಂಡ ನೀನು ಒಂದು ಮಾತು ನನಗೆ ಹೇಳುತ್ತಿದ್ರೆ ನನ್ನ ಬಾಲವನ್ನ ಕಳುಹಿಕೊಟ್ಟು ಎಳತರ್ತಿದ್ದೆ ಆ ರಾವಣನಲ್ಲ ಈ ಸುಗ್ರೀವನ ಜೊತೆ ಸ್ನೇಹ ಮಾಡಿದ್ದಿ ಈಗ ನೀನು ಸುಗ್ರೀಯೊಬ್ಬರ ಸಮಾನ ದುಃಖಿಗಳು ಅವನು ಹೆಂಡತಿನ ಕಳ್ಕೊಂಡಿದ್ದಾನೆ ನೀನು ಹೆಂಡತಿನ ಕಳ್ಕೊಂಡಿ ಎಲ್ಲ ಯಾಕೆ ನನ್ನ ನನ್ನ ಸತಿಯ ಮಹಂಗಲ್ಲಿ ಯಾಕಿತ್ತುಕೊಂಡೆ ನನ್ನ ಮಗನಾದಂತ ಮಾಡೆ ಹೇಳು ಮಾತಾಡು ಯಾಕೆ ನನ್ನ ಕೊಂದೆ ಬೇಟೆಯಾಡಿದೀಯಾ ಮಾಂಸಕ್ಕಾಗಿ ಬೇಟೆಯಾಡ್ತಾರಂತೆ ಕ್ಷತ್ರಿಯರು ನನ್ನ ಮಾಂಸದ ಅಭಿರುಚಿ ಬೇಕ ನಿನಗೆ ರುಚಿ ಐದೈದು ಬೆರಳುಗಳುಳ್ಳ ಮಾನವರನ್ನು ಹೋಲುವ ಪ್ರಾಣಿಗಳನ್ನು ಹೊಡೆಯಬಾರದು ಅಂತ ಬೇಟೆಯ ಶಾಸ್ತ್ರ ಉಂಟು ನಿನ್ನನ್ನು ಯಾಕೆ ಹೊಡೆದ ಮಾಂಸ ತಿಂತೀಯರು ಶ್ರೀರಾಮನಂತಾನ ವಾಲಿ ಯಾಕೆ ಗಳಹತಾ ಇತ್ತು ಬದುಕಬೇಕು ಅಂತ ಆಸೆ ಇದೆಯೇ ಈ ಬಾಣವನ್ನು ಹಿಂದಕ್ಕೆ ಕರೆಯುತ್ತೀರಿ ನಿನ್ನನ್ನು ಬದುಕಿಸಬಲ್ಲೆ ಆದರೆ ಎಲೆ ಕಪೀಶ್ವರ ಕೇಳು ಯಾಕೆ ನಿನ್ನನ್ನು ನಾನು ಹೊಡೆದಿದ್ದೇನೆ ಪರಸತಿಗಳು ಪಿ ತಮ್ಮನ ಕೊಲೆ ಗೆಡಿಸಿ ಹೊರಬಡಿಸಿ ಹಾಯಿಕೊಂಡೆ ನಾದಿನಿಯ ನೀನು ಪರದಾರಾಗಮನ ಮಾಡಿರತಕ್ಕಂಥ ತಮ್ಮನ ಹೆಂಡತಿನ ಅಪಹರಿಸಿರತಕ್ಕಂಥ ಪಶುತ್ವ ಮಾಡಿದ ಪಶುನೀ ದುಷ್ಟ ಪಶುಗಳನ್ನು ಹಿಂಸೆ ಪಶುವನ್ನು ಹೊಡೆಯುವಾಗ ಅವುಗಳ ಅಭಿಪ್ರಾಯ ಮಾತ್ರವಲ್ಲ ನಾನು ಬರಿಯ ವನ ಸಂಚಾರಿಯಾಗಿ ಬಂದಿರತಕ್ಕಂಥ ಹೇಗೆ ತಿಳಿಯಬೇಡ ರಾಜಿರಾಜನಾಗಿ ಸೂರ್ಯಕುಲದ ಶ್ವೇತಕ್ಷತ್ರದ ಪಡಿಲಲ್ಲಿ ವಿಶ್ರಮಿಸತಕ್ಕಂತಹ ರಾಜ ಭರತನ ಪ್ರತಿನಿಧಿಯಾಗಿರತಕ್ಕಂಥವನ ಚತುಸಮುದ್ರ ಪರ್ಯಂತ ಇರತಕ್ಕಂಥ ಭೂಮಂಡಲವೆಲ್ಲವೂ ಕೂಡ ಸೂರ್ಯಕುಲದ ಅರಸುರುಗಳಿಗೆ ಸೇರಿರತಕ್ಕಂಥ ಅಲ್ಲಿ ಎಲ್ಲಿ ಅನ್ಯಾಯ ನಡೆದರೂ ಕೂಡ ಅವರನ್ನು ಶಿಕ್ಷಿಸಬೇಕಾದ ಕರ್ತವ್ಯ ಅದಕ್ಕಾಗಿ ನಿನ್ನನ್ನು ಹೊಡೆದಿದ್ದೇನೆ ತಪ್ಪನ್ನು ಒಪ್ಪಿಕೊಂಡು ಬದುಕಬೇಕು ಎಂಬ ಆಸೆ ಇದ್ರೆ ಬಾಣವನು ಹಿಂದೆ ಕರೆಯುತ್ತೇನೆ ನಿನ್ನನ್ನು ಬದುಕಿಸಬಲ್ಲೇ ವಾಲಿ ಚಿಂತಿಸುತ್ತಾರೆ ಬದುಕಿಸಬಲ್ಲೆ ಅಂತೀಯಾ ಹಾಗಾದ್ರೆ ನೀನು ಜನ್ಮ ಕೊಟ್ಟವನಿರ್ಬೇಕು ನನಗೆ ಯಾರು ಜನ್ಮ ಕೊಟ್ಟವರೋ ಅವರು ಮಾತ್ರ ಬದುಕಿಸಬಲ್ಲ ಇಲ್ಲವಾದ ಸಾಯುವನ್ನು ಬದುಕೆ ಹಾಗಾದ್ರೆ ಜನ್ಮ ಮರಣ ಎರಡೂ ಕೊಡತಕ್ಕಂತ ಸ್ವಾಮಿ ನೀನು ತಕ್ಷಣ ವಾಲಿಗೆ ಅಪರಾಧದ ಅರಿವಾಗಿ ದೇವಲಕ್ಷ್ಮೀಕಾಂತ ಅವನ ಸ್ಥಿತಿ ಆಗ ಕಂಠಾವೃದ್ಧವಾಯಿತಂತೆ ಅಪರಾಧದ ಅರಿವಾಯಿತಂತೆ ತನ್ನನ್ನು ಕ್ಷಮಿಸಬೇಕು ಅಂತ ಬೇಡಿಕೊಳ್ತಾ ಇದ್ದಾನೆ ತನ್ನ ಅಪರಾಧಗಳನ್ನು ಎಣಿಸಬಾರದು ಅಂತಾನೆ ಅಂಗದನ್ನು ತಂದು ಒಪ್ಪಿಸಿಕೊಡ್ತಾನೆ ಬಾಷ್ಪ ಸಂ ಮಾತಾಡ್ತಾನೆ ರಾಮವಚನ ಸುಧಿಯನ್ನು ಕೇಳಿ ಮೈ ಮರೆತಿದ್ದಾನೆ ನನ್ನ ಅಪರಾಧ ಕ್ಷಮಿಸು ದೇವಲಕ್ಷ್ಮೇಕಾಂತ ರಾಜೀವ ಲೋಚನ ಭವ ವಿಮೋಚನ ಸಂಸಾರಾಪ್ತಿ ಪಾಶ ವಿನಾಶ ಅಧನಾಶ ಈ ಪ್ರಾರ್ಥನೆ ಮಾಡಿ ರಾಮ ಇಲ್ಲಿ ನನ್ನ ಆಯುಷ್ಯ ಕೊನೆಯಾಗಲಿ ನನ್ನ ಮಗನಾದ ಅಂಗದನನ್ನ ನೀನು ಸೇವೆಗೆ ತೆಗೆದುಕೊಂಡು ನನ್ನ ಅಪರಾಧವನ್ನು ಕ್ಷಮಿಸುವಂತ ಸುಗ್ರೀವನ ಕರೆಯುತ್ತಾನೆ ತಮ್ಮ ಈ ತನಕ ನಮ್ಮಲ್ಲಿ ವೈರ ಇತ್ತು ನನ್ನ ಬದಲಿಗೆ ನೀನು ರಾಮ ಸೇವೆ ಮಾಡಿದ್ದ ಧನ್ನನ ಆಗುವಂತ ಹೇಳುವಾಗ ರಘುರಾಮಚಂದ್ರಮನು ಸುಗ್ರೀವನಿಗೆ ಕಿಶ್ಕಿಂದೆಯ ದಿವ್ಯ ಪಟ್ಟಾಭಿಷೇಕವನ್ನು ಮಾಡಿಸುತ್ತಾನೆ ಆ ಪಟ್ಟದಲ್ಲಿ ಕುಳಿತಾಗರೂ ಕೂಡ ಹೇ ಜಗದಭಿರಾಮ ನಿಮ ಗೋಚರ ಜಗದಭಿರಾಮ ನಿಮ ಗೋಚರ ಸ್ವಗಸಿ ನುಖ ಭಾಗ್ಯವನೇಂದವ ಜಗದ ವಿರಿ ಗಮಗೋಚರಣಿ ಸ್ವಗಸಿ ನೋಗ ಭಾಗ್ಯವನೇಂದವ ಅಗಧರ ಎನ್ನ ಮಹಾರಾಜ